ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶಿವಪುರಾಣದಲ್ಲಿ ಎರಡನೇದಾದಂತಹ ರುದ್ರ ಸಮಿತಿಯಲ್ಲಿ ಮೊದಲನೆಯದ್ದು ಸೃಷ್ಟಿಕಂಡ ಅದರಲ್ಲಿ ಹದಿನಾರನೇ ಅಧ್ಯಾಯ ನೋಡ್ತಾಯಿದ್ದೆವು ಈಗಾಗಲೇ ಹದಿನೈದನೇ ಶ್ಲೋಕವನ್ನು ನೋಡ್ತಾ ಇದ್ದೇವೆ ಈಗ ಅದರಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಅದರಲ್ಲಿ ಮೊದಲಿಗೆ ಸ್ವಯಂ ಭೂಮನುವಿನ ಹಾಗೂ ಶತರೂಪೆಯ ಸೃಷ್ಟಿ ಅಂದರೆ ಬ್ರಹ್ಮನು ಎರಡಾಗಿ ತೋರಿದ್ದು ಅದೇ ಎರಡು ಒಂದು ಪುರುಷರೂಪ ಒಂದು ಸ್ತ್ರೀರೂಪ ಸ್ವಯಂಭೂಮನು ಮತ್ತು ಶತರೂಪ ಎನ್ನತಕ್ಕಂಥದ್ದು ಅವರು ಅವನೇ ಅದೇ ಪ್ರಥಮ ಮನ್ ಮನು ಸ್ವಯಂಭವ ಮನ್ವಂತರದ ಮನು ಮನ್ವಂತರ ಅಧಿಪತಿ ಹದಿನಾಲ್ಕು ಮನ್ವಂತರಗಳಲ್ಲಿ ಮೊದಲನೆಯದು ಬ್ರಹ್ಮನ ಒಂದು ಕಲ್ಪದಲ್ಲಿ ಒಂದು ಕಲ್ಪ ಅಂದರೆ ಒಂದು ದಿನ ಬ್ರಹ್ಮನಿಗೆ ಅದರಲ್ಲಿ ಹದಿನಾಲ್ಕು ಮನ್ವಂತರಗಳು ಹಗಲಿನಲ್ಲಿ ಇರ್ತದೆ ಅಷ್ಟೇ ಕಾಲ ರಾತ್ರಿ ಇರ್ತದೆ ಬ್ರಹ್ಮನ ಆ ರಾತ್ರಿ ಕಾಲ ಪ್ರಳಯ ಈ ಹದಿನಾಲ್ಕು ಮನ್ವಂತರದ ಹಗಲು ಅದು ಸೃಷ್ಟಿಕಾಲ ಈ ಸೃಷ್ಟಿಕಾಲದಲ್ಲಿ ಒಬ್ಬೊಬ್ರು ಮನುಗಳು ಇರ್ತಾರೆ ಒಂದೊಂದು ಮನಕ್ಕೆ ಅಧಿಪತಿಗಳು ಸ್ವಯಂಭೂವ ಸ್ವಾರೋಚ ಹೀಗೆ ಚಾಕ್ಷುಷ ರೈವತ ತಾಮಸಾ, ಆಮೇಲೆ ಸಾವರ್ಣಿ ವಯೋಸ್ವತ ಆಮೇಲೆ ಇಂದ್ರ ಸಾವರ್ಣಿ ಬ್ರಹ್ಮ ಸಾವರ್ಣಿ ರುದ್ರ ಸಾವರ್ಣಿ ಇಂದ್ರ ಸಾವರ್ಣಿ ದಕ್ಷ ಸಾವರ್ಣಿ ಹೀಗೆಲ್ಲ ಮನ್ವಂತರಗಳು ಬರ್ತವೆ ಹೀಗೆ ಈ ಮೊದಲನೆಯ ಸ್ವಯಂಭೂಮನ್ವಂತರದಲ್ಲಿ ಹೇಗೆ ಸೃಷ್ಟಿಯಾಯಿತು ಸ್ವಯಂಭೂಮನು ಮತ್ತು ಶತರೂಪಿಯ ಸೃಷ್ಟಿ ಮೊದಲಿಗೆ ಅವರಿಗೆ ಪ್ರಿಯವ್ರತ ಉತ್ತಾನಪಾದ ಎನ್ನತಕ್ಕಂಥ ಇಬ್ಬರು ಗಂಡು ಮಕ್ಕಳು ಆಕೂತಿ ದೇವ ಆಕೂತಿ ದೇವಹೂತಿ ಪ್ರಸೂತಿ ಎಂಬುದಾಗಿ ಪ್ರಖ್ಯಾತ ಅಂದರೆ ಮೂರು ಮಂದಿ ಹುಟ್ಟಿದರು ಪ್ರಿಯವ್ರತ ಉತ್ತಾನಪಾದ ಆಕೂತಿ ದೇವಹೂತಿ ಪ್ರಸೂತಿ ಅದರಲ್ಲಿ ಆಕೂತಿಯನ್ನು ರುಚಿ ಎಂಬಂಥವನಿಗೆ ಮದುವೆ ಮಾಡಿ ಕೊಟ್ಟರು ಅವನು ಕೂಡ ಅಂದರೆ ಇವರಲ್ಲ ಪ್ರಜಾಪತಿಗಳು ರುಚಿ ಅನ್ನತಕ್ಕಂಥವ ಆಮೇಲೆ ಮಧ್ಯಮಗಳಾದಂತಹ ದೇವಹೂತಿ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಉತ್ಥಾನ ಪಾದನ ತಂಗಿಯು ಆಮೇಲೆ ಕೊನೆಯ ಉಳುವಾದಂಥ ಪ್ರಸೂತಿಯನ್ನು ದಕ್ಷಣಿಗೆ ಆಕೂತಿಂ ರುಚಿಯೇ ಪ್ರಾಧಾತ್ ಕರ್ದಮಾಯ ತು ಪ್ರಸೂತಿಂ ದಕ್ಷಾ ಉತ್ಥಾನ ಸುತಾಂ ಪ್ರಸೂತಿಯನ್ನು ದಕ್ಷಿಣಿಗೂ ಆ ಮನು ಯಾರು ಸ್ವಾಯಂಬನೂ ಮದುವೆ ಮಾಡಿಕೊಟ್ಟ ತಾಸಾಂ ಪ್ರಸೂತಿ ಪ್ರಸವೈ ಸರ್ವ ವ್ಯಾಪ್ತಂ ಚರಾಚರಂ ಅವರಲ್ಲಿ ಪ್ರಸೂತಿ ಸಂತಾನದಿಂದಲೇ ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚವೆಲ್ಲವೂ ವ್ಯಾಪ್ತವಾಯಿತು ಹಾಗಾಗಿ ದಕ್ಷಿಣಿಗೆ ಹೆಚ್ಚು ಪ್ರಸಿದ್ಧಿ ದಕ್ಷಿಣ ಹೆಸರು ಪ್ರಜಾಪತಿಗಳಲ್ಲಿ ದಕ್ಷಿಣ ದಕ್ಷ ಪ್ರಜಾಪತಿ ಹಾಗೂ ಪ್ರಸೂತಿ ಇವರಿಗೆ ಹುಟ್ಟಿದಂತಹ ಸಂತಾನವೇ ಈ ಜಗತ್ತು ಜಗತ್ತಿನಲ್ಲೆಲ್ಲ ತುಂಬಿಹೋಯಿತು ರುಚಿ ಎಂಬುವನಿಗೆ ಆಕೂತಿಯಲ್ಲಿ ಆಕೂತ್ಯಂಚ ರುಚೇಷ್ಚಾಭೂ ದ್ವಂದ್ವಂ ಯಜ್ಞಶ್ಚ ದಕ್ಷಿಣ ಯಜ್ಞ ಯಜ್ಞರೇ ಪುತ್ರ ದಕ್ಷಿಣಾಂಚ ದ್ವಾದಶ ರುಚಿ ಎಂಬುವನಿಗೆ ಆಕೂತಿಯಲ್ಲಿ ದ್ವಂದ್ವಂ ಇಬ್ರು ಯಜ್ಞಶ್ಚ ದಕ್ಷಿಣ ಯಜ್ಞ ಮತ್ತು ದಕ್ಷಿಣೆ ಅನ್ನತಕ್ಕಂಥ ಅವಳಿ ಜವಳಿ ಅವಳಿ ಮಕ್ಕಳು ಹುಟ್ಟಿದರು ಯಜ್ಞ ಅಲ್ಲಿ ಪುರುಷ ದಕ್ಷಿಣ ಅಂದರೆ ಸ್ತ್ರೀ ಆ ಯಜ್ಞನು ಯಜ್ಞ ಯಜ್ಞದೇ ಪುತ್ರ ದಕ್ಷಿಣಾಯಾಂಚ ದ್ವಾದಶ ಯಜ್ಞನು ದಕ್ಷಿಣೆಯನ್ನು ಕೈ ಹಿಡಿದು ಆಕೆಯಲ್ಲಿ ಹನ್ನೆರಡು ಮಂದಿ ಗಂಡು ಮಕ್ಕಳನ್ನು ಪಡೆದ ನೋಡಿ ಇದರಲ್ಲಿ ಮೊದಲೆಲ್ಲ ಆ ರೀತಿ ಸೃಷ್ಟಿಯಾಗ್ತಾ ಇತ್ತು ಅಂದರೆ ದೇವ ಹಾಗಾಗಿ ನ ದೈವ ಚರಿತಂಚರೀತೇಳಿದ್ದಾರೆ ದೇವತೆಗಳು ಆಚರಿಸಿದಂಥ ಆಚಾರ ಮನುಷ್ಯರಿಗಲ್ಲ ಮನುಷ್ಯರು ನಡ್ಕೊಳ್ಬಾರ್ದು ಆ ರೀತಿಯಲ್ಲಿ ಅಂತೇಳಿ ಯಾಕಂತ ಹೇಳಿದರೆ ಮನುಷ್ಯರ ಸಂಬಂಧಗಳು ಮನುಷ್ಯರ ನಡವಳಿಕೆ ಮನುಷ್ಯರಿಗೆ ಇರ್ತಕ್ಕಂಥ ವಿಧಿಸಿರ್ತಕ್ಕಂಥ ಆಚಾರಗಳೇ ಬೇರೆ ದೇವತೆಗಳ ಕ್ರಮವೇ ಬೇರೆ ಹಾಗೆ ಈಗ ಇದು ಪ್ರಜಾಪತಿ ಅಂದರೆ ಇವರೆಲ್ಲ ದೇವತೆಗಳು ಯಾಕೆ ಇಲ್ಲಿ ಯಜ್ಞ ಮತ್ತು ದಕ್ಷಿಣ ಅಂತೇಳಿ ಅವಳು ಜವಳು ಮಕ್ಕಳು ಹುಟ್ಟಿದ್ದು ಆದರೆ ಅಲ್ಲಿ ಅವರನ್ನೇ ಮದುವೆ ಮಾಡಿ ಯಜ್ಞನೇ ದಕ್ಷಿಣೆಯನ್ನು ಕೈ ಹಿಡಿದು ಅಲ್ಲಿ ಹನ್ನೆರಡು ಮಂದಿ ಆಗಲು ಸೃಷ್ಟಿ ಆದಿ ಇದು ಹ್ಞೂ ಆವಾಗಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಕಡಿಮೆ ಮದುವೆ ಮಾಡಿ ಕೊಡಲಿಕ್ಕೆ ಹಾಗೆ ಈ ರೀತಿ ನಡೀತಾ ಇತ್ತು ಅದಾದ ನಂತರ ಅಂದರೆ ಅದು ದೈವಿ ಸೃಷ್ಟಿ ಅದು ಅದು ಈ ರೀತಿ ಇದಲ್ಲ ಮನುಷ್ಯ ಇದಲ್ಲ ಆ ಯಜ್ಞ ದಕ್ಷಿಣಿನ ಕೈ ಹಿಡಿದು ಆಕೆಯಲ್ಲಿ ಹನ್ನೆರಡು ಮಂದಿ ಗಂಡು ಮಕ್ಕಳನ್ನು ಪಡೆದ ದೇವಹೂತ್ಯ ಕರ್ದಮಚ್ಚ ಬಹವ್ಯೋ ಜಾತು ತ ಮುನಿ ದಕ್ಷ್ಜಾತ್ರಶ್ಚ ತುತ್ರಿಶ್ಚ ವಿಶತಿ ದೇವಹೂತಿ ಎಂಬೋಳಲ್ಲಿ ಕರ್ದ ಪ್ರಜಾಪತಿಗೆ ಅನೇಕ ಮಂದಿ ಹೆಣ್ಣುಮಕ್ಕಳು ಹುಟ್ಟಿದರು ದೇವಹೂತ್ಯ ಕರ್ದಮಾತ್ ಚ ಬಹ್ಯ ಜಾತ ಸುತ ಮನೆ ಎಲೆ ಇನ್ನಾರದನೇ ಕೇಳು ಬ್ರಹ್ಮ ಹೇಳತಕ್ಕಂಥದ್ದು ದಕ್ಷ್ಜಾತಃ ಚತಸ್ರಶ್ಚ ತುತ್ರಿಶ್ಚ ವಿಂಶತಿ ದಕ್ಷಣಿಗೂ ಪ್ರಸೂತಿಯಲ್ಲಿ ಇಪ್ಪತ್ನಾಲ್ಕು ಮಂದಿ ಹೆಣ್ಮಕ್ಳು ಹುಟ್ಟಿದ್ರು ಧರ್ಮ ದತ್ತ ದಕ್ಷೇಣ ಶ್ರದ್ಧಾಸ್ತು ತ್ರಯೋದಶ ಶೃಣು ತಾಸಾಂಚನಾ ಧರ್ಮಸ್ತ್ರೀಣಾಮ ಮುನೀಶ್ವರ ದಕ್ಷ ಪ್ರಜಾಪತಿಯು ಧರ್ಮ ದತ್ತ ದಕ್ಷೇಣ ಶ್ರದ್ಧಾ ತು ತ್ರಯೋದಶ ಶ್ರದ್ಧೆ ಮೊದಲಾದ ಹದಿಮೂರು ಮಂದಿ ಹೆಣ್ಣು ಮಕ್ಕಳನ್ನು ತನ್ನ ನನ್ನ ಸಂಕಲ್ಪ ಮಾತ್ರದಿಂದ ಅಂದರೆ ಬ್ರಹ್ಮನ ಸಂಕಲ್ಪ ಮಾತ್ರದಿಂದ ಹುಟ್ಟಿದಂತಹ ಧರ್ಮನಿಗೆ ಧಾರಿಯರೆದು ಕೊಟ್ಟ ಸಂಕಲ್ಪವನ್ನು ಹುಟ್ಟಿದಂತಹ ಧರ್ಮ ಪುರುಷ ಯಾವನಿದ್ದಾನೆ ಅವನಿಗೆ ಬದಲು ಮಾಡಿ ಕೊಟ್ಟ ದಕ್ಷ ಪ್ರಜಾಪತಿಯ ಮಕ್ಕಳನ್ನು ಹದಿಮೂರು ಮಂದಿ ಶ್ರದ್ಧೇ ಮೊದಲಾದಂಥ ಹೆಣ್ಣುಮಕ್ಕಳು ಓ ನಾರದನೇ ಆ ಧರ್ಮನ ಹೆಂಡತಿಯರ ಹೆಸರುಗಳನ್ನು ಕೇಳು ಶುಣು ತಾಸಾಂಚ ನಾಮಿ ಧರ್ಮಸ್ತ್ರೀ ನಾಮ ಬ್ರಹ್ಮ ನಾರದನೇ ಕೇಳು ಶ್ರದ್ಧಾ ಲಕ್ಷ್ಮೀರ್ಧೃತಿಸ್ತುಷ್ಟಿ ಪುಷ್ಟಿರ್ಮೇಧ ತಥಾ ಕ್ರಿಯಾ ಬುದ್ಧಿರ್ಲಜ್ಜಾ ವಸುಶಾಂತಿ ಸಿದ್ಧಿ ಕೀರ್ತಿ ತ್ರಯೋದಶ ಆ ಧರ್ಮನ ಹೆಂಡತಿಯರು ಯಾರೆಲ್ಲ ನೋಡಿ ಆ ಹೆಸರಲ್ಲೇ ಇದೆ ಇದೆಲ್ಲ ಹಿಂದೆ ನಡೆದಿರುವಂಥದ್ದು ನಿಜವಾಗಿ ಪೌರಾಣಿಕ ನಮ್ಮ ಊಹೆಗೆ ನಿಲುಕೋದಾದರೂ ಕೂಡ ಆದರೂ ಅಲ್ಲಿನ ಹೆಸರುಗಳಿಗೂ ಒಂದಕ್ಕೊಂದು ಸಂಬಂಧ ಇದೆ ಧರ್ಮನ ಹೆಂಡತಿಯರು ಯಾರು ಅಂತ ಹೇಳಿದರೆ ಈಗ ನಾವು ಯಾವುದನ್ನು ಧರ್ಮ ಅಂತ ಹೇಳ್ತೇವೆ ಅದನ್ನು ಪುರುಷ ರೂಪದಲ್ಲಿ ಅಲ್ಲಿ ಪ್ರತಿಪಾದಿಸಿದ್ದಾರೆ ಆ ಹಿಂದಿನ ಕಾಲದಲ್ಲಿ ಅಂತ ಅದನ್ನು ಈಗ ನಾವು ಆಚರಣೆಯಲ್ಲಿ ತರ್ತೇವೆ ಧರ್ಮಕ್ಕೆ ಹೆಂಡತಿಯರು ಅಂತೇಳಿದರೆ ಧರ್ಮಕ್ಕೆ ಬೇಕಾದಂತಹದ್ದು ಧರ್ಮದ ಸಂಸಾರ ಪರಿವಾರ ಯಾವುದು ಶ್ರದ್ಧೆ ಲಕ್ಷ್ಮಿ ಧೃತಿ ತುಷ್ಟಿ ಪುಷ್ಟಿ ಮೇಧೆ ಕ್ರಿಯೆ ಬುದ್ಧಿ ಲಜ್ಜೆ ವಸು ಶಾಂತಿ ಸಿದ್ಧಿ ಕೀರ್ತಿ ಅಂಥೇಳಿ ನೋಡಿ ಈ ಹದಿಮೂರು ಮಂದಿಯರು ಧರ್ಮನ ಹೆಂಡತಿಯರು ಅದರ ಅರ್ಥ ಧರ್ಮ ಯಾವುದನ್ನೆಲ್ಲ ಒಳಗೊಳ್ಳುತ್ತದೆ ಅಂತೇಳಿ ಧರ್ಮದ ಲಕ್ಷಣಗಳುಂತಲೂ ಕೂಡ ನಾವು ಇದನ್ನು ಹೇಳ್ಬೋದು ಶ್ರದ್ಧೆ ಒಂದು ಭಗವಂತನಲ್ಲಿ ಶ್ರದ್ಧೆ ಇರತಕ್ಕಂಥದ್ದು ನಮ್ಮ ಆಚಾರ ವಿಚಾರಗಳಲ್ಲಿ ಶ್ರದ್ಧೆ ಇರತಕ್ಕಂಥದ್ದು ಪೂರ್ವ ಸಂಪ್ರದಾಯಗಳಲ್ಲಿ ಶಿಷ್ಟಾಚಾರ ವೇದೋಕ್ತ ಕರ್ಮಗಳನ್ನು ಮಾಡತಕ್ಕಂಥ ವಿಷಯದಲ್ಲಿ ವೇದದಲ್ಲಿ ಶಾಸ್ತ್ರಗಳಲ್ಲಿ ನಂಬಿಕೆ ಇರತಕ್ಕಂಥದ್ದು ಭಗವಂತನಲ್ಲಿ ನಂಬಿಕೆ ಇರತಕ್ಕಂಥ ಆಸ್ತಿಕತೆ ಅಂಥೇಳಿ ಒಂದು ಶಬ್ದದಲ್ಲಿ ಹೇಳ್ಬೋದು ಅದನ್ನು ಶ್ರದ್ಧೆ ಅಂಥೇಳಿ ಯಾಕಂದರೆ ಸಂಶಯಾತ್ಮ ವಿನಶ್ಯತಿ ಯಾವನು ಸಂಶಯದಲ್ಲಿರ್ತಾನೆ ಸದಾ ಅವನು ನಾಶವನ್ನು ಹೊಂದುತ್ತಾನೆ ಹಾಗಾಗಿ ಶ್ರದ್ಧೆ ಆ ನಂಬಿಕೆಯಲ್ಲಿ ಜಗತ್ತು ನಡೀತಕ್ಕಂಥದ್ದು ಅಪನಂಬಿಕೆ ಬಂದ ತಕ್ಷಣ ಎಲ್ಲ ಕೆಡ್ತದೆ ಹಾಗೆ ಇದು ಶ್ರದ್ಧೆ ಆಮೇಲೆ ಲಕ್ಷ್ಮೀ ಲಕ್ಷ್ಮೀ ಅಂದರೆ ಐಶ್ವರ್ಯ ಹ್ಞೂ ಸಂಪತ್ತು ಅಂತಕ್ಕಂಥ ದೃಷ್ಟಿಯಲ್ಲಿ ಆಮೇಲೆ ಧೃತಿ ಧೃತಿ ಅಂದರೆ ಧೈರ್ಯ ಧೃತಿ ಹ್ಞೂ ಧಾರಣಾಶಕ್ತಿ ಅಂತಲೂ ಕೂಡ ಹೇಳ್ಬೋದು ಆಮೇಲೆ ತುಷ್ಟಿ ಅಂದರೆ ತೃಪ್ತಿ ಸಂತುಷ್ಟಿ ಸಂತೋಷ ಆನಂದ ಪುಷ್ಟಿ ಅಂದರೆ ಆರೋಗ್ಯ ಶಾರೀರಿಕ ಆರೋಗ್ಯ ತುಷ್ಟಿ ಅಂತೇಳಿದರೆ ಮಾನಸಿಕ ಆನಂದ ಪುಷ್ಟಿ ಅಂತೇಳಿದರೆ ದೈಹಿಕ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ದಷ್ಟಪುಷ್ಟವಾದ ದೇಹ ಅಂತ ಹೇಳ್ತಾರೆ ಮೇಧೆ ಮೇಧಾಶಕ್ತಿ ಅಂದರೆ ಸ್ಮರಣಶಕ್ತಿ ಮೇಧಾ ಶಕ್ತಿ ನೆನಪು ಶಕ್ತಿ ಮತ್ತು ಬುದ್ಧಿಶಕ್ತಿ ಅಂದರೆ ಒಂದು ಗ್ರಹಣ ಸಾಮರ್ಥ್ಯ ಹೇಳಿದ್ದನ್ನಾಗಲಿ ಅರ್ಥ ಮಾಡಿಕೊಡುವಂಥ ಸಾಮರ್ಥ್ಯ ಅದು ಶಕ್ತಿ. ಬಹು ಬೇಗನೆ ಗ್ರಹಿಸತಕ್ಕಂತಹ ಶಕ್ತಿ ಕ್ರಿಯೆ ಕ್ರಿಯಾಶಕ್ತಿ ಯಾವುದನ್ನೇ ಆದರೂ ಮಾಡತಕ್ಕಂಥ ಒಂದು ಕೌಶಲ್ಯ ಸ್ಕಿಲ್ ಅಂತೇಳಿ ಹೇಳ್ಬೋದು ನಾವು ಕುಶಲತೆ ಕೌಶಲ್ಯ ಅಥವಾ ಕೆಲಸ ಮಾಡತಕ್ಕಂಥ ಒಂದು ಸಾಮರ್ಥ್ಯ ಕ್ರಿಯಾಶಕ್ತಿ ಬುದ್ಧಿ ಅಂದರೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಅನಾಲಿಸ್ ವಿಶ್ಲೇಷಣೆ ವಿಚಾರ ಮಾಡತಕ್ಕಂಥ ವೈಚಾರಿಕ ಶಕ್ತಿ ವಿವೇಕ ಲಜ್ಜೆ ಅಂದರೆ ಮನಸ್ಸನ್ನು ನಿಯಂತ್ರಿಸುವಂಥದ್ದು ಬುದ್ಧಿ ಆಗಿರಬೇಕು ಸಾಮಾನ್ಯವಾಗಿ ಅದು ವಿವೇಚನಾ ಶಕ್ತಿ ಮನಸ್ಸು ಬೇರೆ ಬೇರೆ ರೀತಿ ಕಲ್ಪಿಸ್ತದೆ ಅದರಲ್ಲಿ ಯಾವುದು ಸರಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತೇಳಿ ಅದನ್ನು ನಿರ್ಧಾರ ಮಾಡತಕ್ಕಂಥ ಜಡ್ಜ್ಮೆಂಟ್ ತೀರ್ಮಾನ ಕೊಡ್ತಕ್ಕಂತಹ ಸಾಮರ್ಥ್ಯ ಬುದ್ಧಿಗೆ ಇರ್ತಕ್ಕಂಥದ್ದು ಲಜ್ಜೆ ಅಂದರೆ ನಾಚಿಕೆ ಅಂತಕ್ಕಂಥದ್ದು ಸ್ತ್ರೀ ಸಹಜವಾದ ಗುಣ ಆದರೆ ಅದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಈ ಲಜ್ಜೆ ಅನ್ನತಕ್ಕಂಥದ್ದು ಕೆಲವು ವಿಷಯಗಳಲ್ಲಿ ಬೇಕಾಗ್ತದೆ ಪಾಪಕರ್ಮಗಳ ವಿಷಯದಲ್ಲಿ ಲಜ್ಜೆ ಬೇಕಾಗ್ತದೆ ಧರ್ಮದ ದಾರಿಯಲ್ಲಿ ನಡೀಬೇಕಿದ್ರೆ ಪಾಪಕರ್ಮಗಳನ್ನು ಮಾಡುವಾಗ ಅದರ ಬಗ್ಗೆ ನಚ್ ಅದನ್ನು ಮಾಡಬಾರ್ದು ಅಂತಕ್ಕಂಥ ಭಾವ ಬರಬೇಕಿದ್ರೆ ಅದನ್ನು ಮಾಡಲಿಕ್ಕೆ ನಾಚಿಕೆ ಆಗಬೇಕು ಅದೇ ಲಜ್ಜೆ ವಸು ಅಂಥೇಳಿದರೆ ವಸುಂಧರೆ ಅಂತ ಹೇಳ್ತಾರೆ ಸಂಪತ್ತು ಅದು ಹ್ಞೂ ಸಂಪತ್ತನ್ನು ಧರಿಸಿರ್ತಕ್ಕಂಥ ವಸುಂಧಳೆ ವಸುಂಧರೆ ಅದು ಇನ್ನೊಂದು ರೀತಿಯ ಸಂಪತ್ತು ವಸು ಅಂತೇಳಿದರೆ ಭೌತಿಕ ಸಂಪತ್ತು ಅಂತ ಹೇಳ್ಬೋದು ನಾವು ಲಕ್ಷ್ಮಿ ಅಂತ ಹೇಳಿದರೆ ಎಲ್ಲ ಸಂಪತ್ತು ಬರ್ತದೆ ಆಧ್ಯಾತ್ಮಿಕ ಸಂಪತ್ತು ದೈವಿಕ ಸಂಪತ್ತು ಪಾರಮಾರ್ಥಿಕ ವಿದ್ಯೆ ವಿದ್ಯಾಸಂಪತ್ತು ಕೂಡ ಬರ್ತದೆ ಲಕ್ಷ್ಮಿಯಲ್ಲಿ ಅಷ್ಟಲಕ್ಷ್ಮಿ ತಮಗೆ ಗೊತ್ತಿರ್ಬೋದು ಧಾನ್ಯ ಸಂಪತ್ತು ಹಾಂ ವಿದ್ಯಾಸಂಪತ್ತು ಎಲ್ಲ ಕೂಡ ವಿದ್ಯಾಲಕ್ಷ್ಮೀ ಧಾನ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ಇದೆಲ್ಲವೂ ಕೂಡ ಲಕ್ಷ್ಮೀ ಆದರೆ ವಸು ಅಂತೇಳಿದರೆ ಐಶ್ವರ್ಯ ಪ್ರಧಾನವಾಗಿ ದನಕನಕಾದಿಗಳು ಅದರಲ್ಲಿ ಬರ್ತದೆ ನವರತ್ನಗಳು ಚಿನ್ನ ಬೆಳ್ಳಿ ಸಂಪತ್ತುಗಳು ಎಲ್ಲ ಯಾಕಂದರೆ ವಸುಂಧರೆ ಅಂತ ಭೂಮಿಗೆ ಹಾಗಾಗಿ ಹೇಳಿದ್ದು ಭೂಮಿಯೊಳಗಡೆ ಈ ಎಲ್ಲ ಸಂಪತ್ತುಗಳು ಭೌತಿಕವಾದಂಥ ಲೋಹಗಳು ಇರ್ಬೋದು ಬೆಲೆ ಬಾಳುವಂಥದ್ದು ರತ್ನಗಳಿರ್ಬೋದು ಇದೆಲ್ಲ ಇರ್ತದೆ ಹಾಗೆ ವಸುಂಧರೆ ಹಾಗೆ ವಸು ಏನತಕ್ಕಂಥದ್ದು ಅವಳು ಒಬ್ಬಳು ಧರ್ಮನ ಪತ್ನಿಯರಲ್ಲಿ ಒಬ್ಬಳು ಶಾಂತಿ ತಮಗೆಲ್ಲ ಗೊತ್ತು ಹೆಚ್ಚು ಹೇಳಬೇಕಾದ ಅಗತ್ಯ ಅಲ್ಲ ಶಾಂತಿ ಧರ್ಮ ಇದ್ದಲ್ಲಿ ಶಾಂತಿ ಇರ್ತದೆ ಶಾಂತಿ ಅಂದರೆ ಶಮ ಇನ್ನೊಂದು ಸ್ವರೂಪ ಶಮನ ಅಂತೇಳಿದರೆ ಮನಃಪ್ರಶಮನ ಮನಃಶಾಂತಿ ಮನಸ್ಸು ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದೇ ಶಾಂತಿ ಮನಸ್ಸು ಯಾವಾಗ ನಾವು ಹೇಳಿದಾಗ ಹೇಳುವುದಿಲ್ಲ ನಿಯಂತ್ರಣದಲ್ಲಿಲ್ಲ ಏನೇನೋ ಹುಚ್ಚು ಹುಚ್ಚು ಮಾಡ್ತದೆ ಆವಾಗ ಶಾಂತಿ ಇಲ್ಲ ಅಂತ ಅರ್ಥ ಸಿದ್ಧಿ ಇಂದ್ರಿಯದ ಇಂದ್ರಿಯ ದಮ ಅಂತ ಹೇಳ್ತಾರೆ ಮನೋ ನಿಗ್ರಹಕ್ಕೆ ಶಮ ಅಂತೇಳಿ ಹೇಳ್ತಾರೆ ಸಿದ್ಧಿ ಸಿದ್ಧಿ ಅಂತ ಅಷ್ಟ ಅಷ್ಟಸಿದ್ಧಿಗಳು ಬೇರೆ ಬೇರೆ ಸಿದ್ಧಿಗಳು ಪ್ರಾಪ್ತಿ ಆಗುವಂಥದ್ದು ಬೇರೆ ಬೇರೆ ಅಷ್ಟಸಿದ್ಧಿಗಳು ಅಂತೇಳಿದರೆ ಅಣಿಮ ಗರಿಮಾ ಲಘಿಮ ಹಣಿಮ ಮಹಿಮಾ ಲಘಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ ವಶಿತ್ವ ಅಂತ ಹೇಳಿ ಒಟ್ಟು ಎಂಟು ಸಿದ್ಧಿಗಳು ಹೀಗೆ ಬೇರೆ ಅದಲ್ಲದೆ ಬೇರೆ ಸಿದ್ಧಿಗಳು ಕೂಡ ಇದೆ ಮು ಮುಖ್ಯವಾಗಿ ಅಷ್ಟಸಿದ್ಧಿಗಳು ಪ್ರಸಿದ್ಧವಾದ್ದು ಹೀಗೆ ಅವುಗಳ ಒಂದು ಅಧಿದೇವತೆ ಯಾಗಿ ಇರತಕ್ಕಂಥ ಧರ್ಮನ ಪತ್ನಿ ಸಿದ್ಧಿ ಇನ್ನೊಂದು ಕೀರ್ತಿ ಇನ್ನೊಬ್ಳು ಕೀರ್ತಿ ಅನ್ನತಕ್ಕಂಥದ್ದು ಸಂಭಾವಿತಸ್ಯ ಚಹಾ ಕೀರ್ತಿರ್ ಮರಣಾದ ತಿರಿಚ್ಛ್ಯತೆ ಅಂತೇಳಿ ಹೇಳಿದ್ದಾರೆ ಅಂದರೆ ಸಂಭಾವಿತನಿಗೆ ಒಬ್ಬ ಸಜ್ಜನ ಸಾಧು ಸಂತ ಅಥವಾ ಒಬ್ಬ ಸತ್ಪುರುಷರಿಗೆ ಯಾರಿದ್ದಾರೆ ಅಂಥವರಿಗೆ ಕೀರ್ತಿ ಅಕೀರ್ತಿ ಮರಣಕ್ಕಿಂತಲೂ ಹೆಚ್ಚು ಅಪಕೀರ್ತಿ ಬಂದರೆ ಹಾಗಾಗಿ ಕೀರ್ತಿ ಅನ್ನತಕ್ಕಂಥದ್ದು ಒಳ್ಳೆಯ ಹೆಸರು ಅಂತೇಳಿ ಅರ್ಥ ಲೋಕದಲ್ಲಿ ಒಳ್ಳೆಯ ಹೆಸರು ಅದಕ್ಕೆ ಕೀರ್ತಿ ಅಂತೇಳಿ ಹೇಳ್ತಾರೆ ಹೀಗೆ ಈ ಹದಿಮೂರು ಶ್ರದ್ಧೆ ಲಕ್ಷ್ಮಿ ಧೃತಿ ತುಷ್ಟಿ ಪುಷ್ಟಿ ಮೇಧೆ ಕ್ರಿಯೆ ಬುದ್ಧಿ ಲಜ್ಜೆ ವಸು ಶಾಂತಿ ಸಿದ್ಧಿ ಕೀರ್ತಿ ಎಂಬುದಾಗಿ ಹದಿಮೂರು ಜನ ಧರ್ಮನ ಪತ್ನಿಯರು ದಕ್ಷ ಪ್ರಜಾಪತಿ ಪ್ರಸೂತಿಯಲ್ಲಿ ಪಡೆದ ಇಪ್ಪತ್ನಾಲ್ಕು ಮಂದಿ ಹೆಣ್ಮಕ್ಕಳಲ್ಲಿ ಹೆಣ್ಣುಮಕ್ಕಳನ್ನು ಧರ್ಮನಿಗೆ ಕೊಟ್ಟಂತಹದ್ದು ಈ ಹದಿಮೂರು ಹೆಣ್ಮಕ್ಕಳನ್ನು ಶ್ರದ್ಧೆಯ ಮೊದಲಾದಂಥ ಹದಿಮೂರು ಹೆಣ್ಣುಮಕ್ಕಳನ್ನು ಧರ್ಮ ಎನ್ನತಕ್ಕಂತಹ ಬ್ರಹ್ಮ ಸಂಕಲ್ಪ ಜಾತನಾದಂತಹ ಪುತ್ರನಿಗೆ ಕೊಟ್ಟ ಅದಾದ ನಂತರ ತಾಭ್ಯಾಂ ಶಿಷ್ಟಾ ಯಾದಶ ಸುಲೋಚನಾ ಖ್ಯಾತಿ ಸತ್ ಪಥ ಸಂಭೂತಿ ಸ್ಮೃತಿ ಸ್ಮೃತಿ ಪ್ರೀತಿ ಪ್ರೀತಿ ಕ್ಷಮ ಸುಪ ಚೂರ್ಜಾ ಸ್ವಾಹಸ್ವಥ ಭೃಗೂರ್ಭವೋ ಮರೀಚಿಶ್ಚ ತೈವಾಂಗಿ ಮುನಿ ಪುಲಸ್ತ್ಯಲಶ್ಚವ ಕ್ರತುಚರ್ಷಿವರಸ್ತ ಅತ್ರಿವಸಿಷ್ಠ ಪಿತರಶ್ಚ್ರಮ ಖ್ಯಾತಸ್ತಗೃಹು ಕನ್ಯಾ ಭೃಗ್ವಾಧ್ಯಾ ಸಾಧಕವರ ತತಃ ಸಂಪೂರಿತ ತ್ರೈಲೋಕ್ಯಂ ಸಚರಾಚರಂ ಅದಾದ ನಂತರ ಈಗ ಅವರು ದೊಡ್ಡವರು ಹದಿಮೂರು ಮಂದಿ ಧರ್ಮನಿಗೆ ಮದುವೆ ಮಾಡಿ ಕೊಟ್ಟರು ಅವರನ್ನು ದಕ್ಷ ಕೊಟ್ಟ ಮದುವೆ ಮಾಡಿ ಇನ್ನು ಅಲ್ಲಿ ಇಪ್ಪತ್ತ ಮಂದಿ ಹುಟ್ಟಿದ್ರು ಹಾಗಾಗಿ ಇನ್ನು ಹನ್ನೊಂದು ಮಂದಿ ಇದ್ದಾರೆ ಅವರಿಗಿಂತಲೂ ಚಿಕ್ಕವರಾದಂತಹ ತಂಗಿಯಂದಿರಾದಂತಹ ಮನೋಹರವಾದ ಕಂಗ್ಗಳಿಂದ ಕಂಗೊಳಿಸುತ್ತಾ ಇರತಕ್ಕಂತಹ ಸುಲೋಚನ ಲೋಚನ ಅಂದರೆ ಕನ್ನಡಕ ಇದು ಕಣ್ಣು ಸುಲೋಚನ ಅಂತೇಳಿ ಈಗ ಕನ್ನಡಕಕ್ಕೆ ಉಪಯೋಗಿಸ್ತಾರೆ ಶಬ್ದ ಅಂದರೆ ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ ಕನ್ನಡಕ ಹಾಕಿದರೆ ಚೆನ್ನಾಗಿ ಕಾಣಿಸೋದು ವ್ಯಕ್ತಿಯ ಮುಖ ಚೆನ್ನಾಗಿ ಕಾಣಿಸ್ತದೆ ಅಂತಲ್ಲ ಕನ್ನಡಕ ಹಾಕಿದವನಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತದೆ ಅಂತ ಕಾಣಿಸದವನಿಗೆ ಅದಾ ಇದು ಇಲ್ಲೀಗ ಸುಲೋಚನೆಯರು ಅಂತೇಳಿದರೆ ಸುಂದರವಾದ ಕಣ್ಣುಗಳುಳ್ಳವರು ಅಂಥೇಳಿ ಅರ್ಥ ಇಲ್ಲಿ ಕನ್ನಡಕದ ವಿಷಯ ಅಲ್ಲ ಉಪನಯನ ಅಂತಲೂ ಹೇಳ್ತಾರೆ ಕನ್ನಡಕಕ್ಕೆ ಸುಲೋಚನ ಅಂತಲೂ ಹೇಳ್ತಾರೆ ಉಪನಯನ ಅಂದರೆ ಕಣ್ಣು ಕಣ್ಣಿನ ಹತ್ರ ಇಟ್ಟುಕೊಳ್ಳುವಂಥದ್ದು ಅಂತೇಳಿ ಕನ್ನಡಕ ಉಪನಯನ ಅಥವಾ ಉಪ ಅಂದರೆ ಸಮೀಪ ಒಂದು ಇನ್ನೊಂದು ಉಪಾಧ್ಯಕ್ಷ ಅಂತೇಳಿ ಹೇಳಿದ ಅಧ್ಯಕ್ಷರ ಹತ್ತಿರ ಕೂತ್ಕೊಳ್ಳೋದು ಉಪಾಧ್ಯಕ್ಷರು ಹಾಗೇ ಅಧ್ಯಕ್ಷರಿಗಿಂತ ನಂತರದವರು ಅವರೇ ಹಾಗೆ ಕಣ್ಣಿಗಿಂತ ನಂತರ ನಮಗೆ ಕಣ್ಣಿನ ಹಾಗೇ ಸಹಾಯ ಮಾಡುವಂಥದ್ದು ಕನ್ನಡಕ ಕನ್ನಡಕ್ಕಿರುವವರಿಗೆ ಹಾಗಾಗಿ ಉಪನಯನ ಅಂತ ಹೇಳ್ತಾರೆ ಕಣ್ಣು ಬಿಟ್ಟರೆ ಅದೇ ನಯನ ಉಪನಯನ ಹೀಗೆ ಇನ್ನು ಉಪನಯನ ಅದು ಬೇರೆ ಸಂಸ್ಕಾರಗಳು ಉಪ ಸಮೀಪೆ ನಯತಿ ಇತಿ ಗುರುವಿನ ಸಮೀಪಕ್ಕೆ ಶಿಷ್ಯನನ್ನು ಒಪ್ಪಿಸುವಂಥದ್ದು ಒಯ್ಯುವಂಥದ್ದು ನಯನ ಆ ನಯನ ಉನ್ನಯನ ನಯತಿ ಅಂತೇಳಿ ಅದು ಉಪನಯನ ಗುರುವಿನ ಸಮಿಪಕ್ಕೆ ಶಿಷ್ಯನನ್ನು ತಂದು ಒಪ್ಪಿಸ್ತಕ್ಕಂಥದ್ದು ಬ್ರಹ್ಮೋಪದೇಶ ಆದ ನಂತರ ತಂದೆಯಿಂದ ಮಗನಿಗೆ ಉಪ್ರಹ ಬ್ರಹ್ಮ ಬ್ರಹ್ಮೋಪದೇಶ ಆದ ಗಾಯತ್ರಿ ಉಪದೇಶ ಆದ ಗುರುವಿನ ಸಮೀಪಕ್ಕೆ ಕೊಂಡು ಹೋಗಿ ಕೊಡುವಂಥ ಗುರುಕುಲಕ್ಕೆ ಅದು ಉಪನಯನ ಇಲ್ಲಿ ಸುಮ ಅಂದರೆ ಮನೋಹರವಾದ ಕಣ್ಣುಗಳಿಂದ ಕಂಗೊಡಿಸ್ತಾ ಇರತಕ್ಕಂತಹ ಯಾರೋ ಹನ್ನೊಂದು ಮಂದಿ ಖ್ಯಾತಿ ಸತ್ಪಥ ಸಂಭೂತಿ ಸ್ಮೃತಿ ಪ್ರೀತಿ ಕ್ಷಮೆ ಸನ್ನತಿ ಅನುರೂಪೆ ಊರ್ಜ ಊರ್ಜಾ ಸ್ವಾಹ ಸ್ವಧ ಎನ್ನುತಕ್ಕಂಥ ಉಳಿದ ಕನ್ಯರನ್ನು ಕ್ರಮವಾಗಿ ಭೃಗು ಭವಾ ಮರೀಚಿ ಭೃಗುವಿಗೆ ಖ್ಯಾತಿಯನೊಂದಿಗೆ ಮದುವೆ ಅವರ ಆ ಭೃಗು ಖ್ಯಾತಿಯರ ಮಗಳೇ ಯಾರು ಭಾರ್ಗವಿ ಲಕ್ಷ್ಮೀ ಮಹಾವಿಷ್ಣುವಿನ ಪತ್ನಿಯ ಲಕ್ಷ್ಮಿಯೇ ಭಾರ್ಗವಿಯಾಗಿ ಭೃಗು ಪುತ್ರಿಯಾಗಿ ಜನಿಸ್ತಾಳೆ ಮುಂದೆ ಹೀಗೆ ಇಲ್ಲಿ ಭೃಗುವಿಗೆ ಖ್ಯಾತಿಯನ್ನು ಸತ್ಪಥ ಸಂಭೂತಿಯನ್ನು ಭವನಿಗೆ ಸ್ಮೃತಿಯನ್ನು ಮರೀಚಿಗೆ ಅಂಗೀರಸಿಗೆ ಪ್ರೀತಿಯನ್ನು ಪುಲಸ್ತನಿಗೆ ಕ್ಷಮೆಯನ್ನು ಪುಲಹನಿಗೆ ಸನ್ನತಿಯನ್ನು ಸನ್ನತಿ ಅಂದರೆ ಸಮ್ಯಕ್ ನತಿ ಅಂದರೆ ನಮಸ್ಕರಿಸುವಂಥದ್ದು ನತಿ ಅಂದರೆ ನಮಸ್ಕಾರ ಮಾಡುವಂಥದ್ದು ಅಂತೇಳಿ ನತನತಿಗಳು ಅಂತೇಳಿ ಹೇಳ್ತಾರೆ ಹ್ಞೂ ಪ್ರಣತಿ ಅಂದರೆ ಹಾಗೆ ಪ್ರಣಾಮ ಪ್ರ ಅಂದರೆ ಚೆನ್ನಾದ ಪ್ರಕೃಷ್ಟವಾದಂತಹ ನತಿ ಹಾಗೆ ಸನ್ನತಿ ಅಂದರೂ ಪ್ರಣತಿ ಅಂದರೂ ಒಂದೇ ಒಳ್ಳೆಯ ನತಿ ನಮಸ್ಕಾರ ಸನ್ನತಿ ಸಂ ಸಮ್ಯಕ್ ಆಮೇಲೆ ಅನುರೂಪೆ ಬಾಕಿ ಎಲ್ಲ ನಮಗೆ ಗೊತ್ತಾಗ್ತದೆ ಅರ್ಥಗಳು ಖ್ಯಾತಿ ಅಂದರೆ ಕೀರ್ತಿ ಅನ್ನತಕ್ಕಂಥ ಒಂದು ರೀತಿಯ ಅರ್ಥವೇ ಪ್ರಖ್ಯಾತಿ ಹ್ಞೂ ಅಂತೇಳಿದರೆ ಪ್ರಸಿದ್ಧಿ ಅಂತೇಳಿ ಸತ್ಪಥ ಸಂಭೂತಿ ಅಂತೇಳಿದರೆ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದ ಐಶ್ವರ್ಯ ಅಂಥೇಳಿ ಧರ್ಮ ಮಾರ್ಗದಲ್ಲಿ ಪ್ರಾಪ್ತವಾಗಿರ್ತ ಪ್ರಾಪ್ತವಾಗ್ತಕ್ಕಂಥ ಐಶ್ವರ್ಯ ಸಂಭೂತಿ ಐಶ್ವರ್ಯ ಒಳ್ಳೆಯ ದಾರಿಯಲ್ಲಿ ಸಂಪಾದಿಸಿದಂತಹ ಒಳ್ಳೆಯ ಐಶ್ವರ್ಯ ಅಂಥೇಳಿ ಸತ್ಪಥ ಸಂಭೂತಿ ಭೂತಿ ಅಂದರೆ ಐಶ್ವರ್ಯ ಆಮೇಲೆ ಸ್ಮೃತಿ ಅಂದರೆ ನೆನಪು ಶಕ್ತಿ ಸ್ಮರಣೆ ಸ್ಮರಣಶಕ್ತಿ ಆಮೇಲೆ ಪ್ರೀತಿ ಗೊತ್ತು ರಾಗ ಅಂತೇಳಿ ಹೇಳ್ಬೋದು ಪ್ರೀತಿಗೆ ಅದನ್ನೇ ಅನುರಾಗ ಅಂತ ಹೇಳ್ತಾರೆ ರಾಗದ್ವೇಷ ಪ್ರೀತಿ ದ್ವೇಷ ಈಗ ಅದರ ನಂತರ ಕ್ಷಮೆ ಕ್ಷಮಾ ಗುಣ ಕ್ಷಮಿಸ್ತಕ್ಕಂಥದ್ದು ತಪ್ಪು ಮಾಡಿದವ್ರನ್ನ ಕ್ಷಮಿಸ್ತಕ್ಕಂಥ ಗುಣ ಕ್ಷಮಾ ಅಂಥೇಳಿ ಭೂಮಿಗೂ ಕೂಡ ಒಂದು ಹೆಸರಿದೆ ಯಾಕಂದರೆ ಭೂಮಿ ಅಷ್ಟು ಕ್ಷಮಾ ಮಂಡಲ ಅಂತ ಹೇಳ್ತಾರೆ ಭೂಮಿಗೆ ಭೂಮಂಡಲಕ್ಕೆ ಅಷ್ಟು ಕ್ಷಮಾ ಗುಣ ಇರತಕ್ಕಂಥದ್ದು ಭೂಮಿ ಅಂತೇಳಿ ಇಲ್ಲಿರತಕ್ಕಂಥ ಚರಾಚರಗಳು ಮನುಷ್ಯರು ಎಷ್ಟೆಷ್ಟು ಅದನ್ನು ಒದ್ದರೂ ಅದರ ಮೇಲೆ ಉಗಿದ್ರು ಏನು ಮಾಡಿದರೂ ಕೂಡ ಅದು ಪಾಪ ಅವರಿಗೇನು ಶಿಕ್ಷೆ ಕೊಡೋದಿಲ್ಲ ಆದಷ್ಟು ಸಹಿಸಿಕೊಳ್ತಾಳೆ ಮೆತಿ ಮೀರಿದಾಗ ತನಗೇ ಇಲ್ಲಿಗೆ ತನ್ನ ನೆಲೆಗೆ ಪೆಟ್ಟ ಬಂದಾಗ ಆಗ ಮತ್ತೆ ಭೂಕಂಪ ಅದು ಬೇಕು ಅಂತ ಮಾಡೋದಲ್ಲ ಪಾಪ ಆ ಭೂಮಿ ಅದು ಅಂತದಷ್ಟು ಯಾಕೆ ಆರೋಗ್ಯ ಇಲ್ಲದೆ ಭೂಮಿಯ ಆರೋಗ್ಯ ಹಾಳಾಗಿ ನಾವು ಮನುಷ್ಯರು ಚಳಿಯಾದ ಜ್ವರ ಬಂದರೆ ನಡುಗುವುದಿಲ್ಲ ಅದೇ ರೀತಿಯಲ್ಲಿ ಅದರಿಂದ ನಾವು ಮಾಡಿಯೇ ನಮಗೆ ತೊಂದರೆ ಆಗುತ್ತೆ ನಾವು ನಾವು ಶೋಷಣೆ ಪೃಥ್ವಿ ಪ್ರಕೃತಿಯ ಶೋಷಣೆಯಿಂದಾಗಿ ಆಮೇಲೆ ಅದು ಕ್ಷಮ ಅಂತೇಳಿ ಆಮೇಲೆ ಸನ್ನತಿ ಅದೇ ಹೇಳಿದೆ ಈಗಾಗಲೇ ಅನುರೂಪೆ ಅಂದರೆ ಭಾಳ ಅನುರೂಪಳಾದಂತಹ ಅಂದರೆ ಭಾಳ ಸುಂದರವಾದಂತಹ ಹಾಗೆ ಸಮಾನವಾದಂತಹ ಏನತಕ್ಕಂಥ ಅರ್ಥ ಅನುರೂಪ ಅಂತೇಳಿದರೆ ಒಂದಕ್ಕೆ ಇನ್ನೊಂದು ಹೊಂದಿಕೆ ಆಗತಕ್ಕಂಥದ್ದು ಅಣು ಅಂದರೆ ಅನುಸರಿಸಿ ರೂಪ ಇರತಕ್ಕಂಥದ್ದು ಒಂದರ ರೂಪವನ್ನು ಅನುಸರಿಸಿ ಇನ್ನೊಂದರ ರೂಪ ಇದ್ದರೆ ಅದನ್ನು ಅನುರೂಪ ಅಂತ ಹೇಳ್ತಾರೆ ಆಮೇಲೆ ಊರ್ಜಾ ಅಂದರೆ ಶಕ್ತಿ ಸ್ವಾಹ ಸ್ವಾಹ ಅಂದರೆ ಅದು ಸ್ವಾಹಾದೇವಿ ಅಗ್ನಿ ಪತ್ನಿ ಕೂಡ ಸ್ವಾಹ ಅಂತೇಳಿ ನಾವು ಕೇಳಿದ್ದೇವೆ ಅಗ್ನಿಗೆ ಸ್ವಾಹ ಅಂತೇಳಿ ಕೊಡುವಂಥದ್ದು ಯಜ್ಞಕ್ಕೆ ಯಾವುದನ್ನೇ ಹವಿಸನ್ನು ಕೊಡುವಾಗ ಅಂದರೆ ಅಗ್ನಿಯ ಪತ್ನಿ ಹತ್ರ ಕೊಡುವಂಥದ್ದು ಆ ಅದು ಅಗ್ನಿಗೆ ಸಲ್ತದೆ ಈಗ ಹೆಚ್ಚಾಗಿ ಇದರಲ್ಲಿ ಕೂಡ ಹೇಳ್ತಾರೆ ಆಧ್ಯಾತ್ಮಿಕ ಪದದಲ್ಲಿ ಕೂಡ ದೇವ್ರನ್ನು ದೇವರ ಯಾರು ಆ ಪತ್ನಿ ಯಾರಿದ್ದಾರೆ ದೇವಿ ಹ್ಞೂ ಅವರ ಹತ್ರ ಶಿಫಾರಸು ಮಾಡಿದರೆ ದೇವರು ಬೇಗ ಉಲಿತಾನೆ ಅಂಥೇಳಿ ಅವಳನ್ನು ಮೆಚ್ಚಿಸಿದರೆ ಆಗ ಕೆಲಸ ಆಗ್ತದೆ ಹೇಳಿದ್ದು ಸಾಮಾನ್ಯವಾಗಿ ಮನೆಯಲ್ಲಿ ಯಾರು ಗೃಹಿಣಿ ಇರ್ತದೆ ಗೃಹಿಣಿಗೆ ಒಪ್ಪಿಗೆ ಆದರೆ ಗೃಹಸ್ಥ ಒಪ್ಪು ತಾನೇ ಅದಕ್ಕೆ ಅಂತೇಳಿ ಹಾಗೆ ಆ ಒಂದು ತತ್ವದಲ್ಲಿ ಇಲ್ಲಿ ಸ್ವಾಹಾ ಅಗ್ನಿ ಅಗ್ನಿ ಅಗ್ನಿಯ ಪತ್ನಿ ಸ್ವಾಹ ಸ್ವಾಹ ಅಂತೇಳಿ ಹೇಳೋದು ಹವಿಸಿಕೊಡುವಾಗ ಇಲ್ಲಿ ಆ ರೀತಿ ಅಲ್ಲ ಅದು ಬೇರೆ ಸ್ವಾಹ ಇಲ್ಲಿ ಸ್ವಾಹ ಅಂತ ಹೇಳಿ ಹೇಳಿದರೆ ಸ್ವಾಹ ಸ್ವಧ ಅಂತೇಳಿ ಅದೇ ಅಗ್ನಿ ಅದೇ ಅಗ್ನಿಗೆ ಕೊಟ್ಟಿರ್ತಕ್ಕಂಥ ಸ್ವಾಹ ಸ್ವಧಾ ಅಂತೇಳಿ ಹೇಳಿದರೆ ಪಿತೃಗಳಿಗೆ ಪಿತೃಗಳ ಪತ್ನಿ ಪಿತೃದೇವತೆ ಪತ್ನಿ ಸ್ವಧಾಕಾರ ಕೊಡ್ತಕ್ಕಂಥದ್ದು ಪಿತೃದೇವತೆಗಳಿಗೆ ಪಿತೃಗಳಿಗೆ ಮಾಡುವಾಗ ಅಗ್ನಿಗೆ ಸಮರ್ಪಣೆ ಮಾಡುವ ಸ್ವಾಹಾಕಾರದ ಮೂಲಕ ಸಮರ್ಪಣೆ ಮಾಡ್ತಕ್ಕಂಥದ್ದು ಊರ್ಜಾ ಎನ್ನತಕ್ಕಂಥವಳನ್ನು ವಸಿಷ್ಠನಿಗೆ ಆಮೇಲೆ ಅನುರೂಪೆಯನ್ನು ಅತ್ರಿಗಿ ಸನ್ನತಿಯನ್ನು ಕ್ರತುವಿಗೆ ಕು ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬ ನೋಡಿ ಕ್ಯಾತಿಹಿ ಸತ್ಪದ ಸಂಭೂತಿ ಸ್ಮೃತಿ ಪ್ರೀತಿ ಕ್ಷಮ ತಥಾ ಹಾಗೆಯೇ ಸನ್ನತಿರೂಪ ಚ ಊರ್ಜಾ ಸ್ವಧಾ ತಥಾ. ತಥ भृगुर्भवो मरीचिश्चाइवािरा मुन पुलस्तः पुलच अत्रिरु तथा अत्रिर्वशिष्ठो वह अग्नि पितर क्रम विवाह आयु ख्या जगुहुरा कन्या ಭೃಗ್ವಾಧ್ಯ ಸಾಧಕ ವರಾ ಈ ಭೃಗುವೇ ಮುಂತಾದವರು ಮಹಾ ಸಾಧಕರು ಅಂಥೇಳಿ ಖ್ಯಾತರಾದರು ಇವರು ಅವರ ಪತ್ನಿಯರು ಅಂತೇಳಿ ಖ್ಯಾತರಾದರು ಆ ಖ್ಯಾತ ಆ ಪತ್ನಿಯರನ್ನು ಇವರು ಈ ಸಾಧಕರು ಒರೆಸಿಕೊಂಡ್ರು ಮದುವೆಯಾದರು ವಿವಾಹವಾದರು ತತಃ ಸಂಪೂರಿತ ಸರ್ವಂತ್ರೈಲೋಕ್ಯಂ ಸಚರಾಚರಂ ಚರಾಚರ ವಸ್ತುಗಳಿಂದ ನಿಬಿಡವಾದ ಮೂರು ಲೋಕಗಳೆಲ್ಲವೂ ಕೂಡ ಇವರ ಸಂತತಿಯಿಂದಲೇ ತುಂಬಿ ಹೋಯಿತು ಎವಂ ಕರ್ಮಾನುರೂಪೇಣ ಪ್ರಾಣಿನಾ ಅಂಬಿಕಾಪತೆ ಆಜ್ಞೆಯ ಬಹೋ ಜಾತ ಅಸಂಖ್ಯಾತ ಜಜರ್ಷಭ ಈ ರೀತಿ ಪ್ರಾಣಿಗಳ ಕರ್ಮಾನುಗುಣವಾಗಿ ಶಿವನಾಜ್ಞೆಯಿಂದ ಅಸಂಖ್ಯವಾದ ಲೆಕ್ಕವಿಲ್ಲದಷ್ಟು ಅನೇಕ ಮಂದಿ ದ್ವಿಜೋತ್ತಮರು ಹುಟ್ಟಿದರು ದ್ವಿಜರ್ಷಭ್ವಿಜಋಷ ಋಷಭ ಅಂದರೆ ಶ್ರೇಷ್ಠ ಅಂತೇಳಿ ಉತ್ತಮ ಏವಂ ಕರ್ಮಾನುರೂಪೇಣ ಪ್ರಾಣಿಗಳ ಕರ್ಮಕ್ಕೆ ಶಿವನಾಜ್ಞೆಯಿಂದ ಲೆಕ್ಕವಿಲ್ಲದಷ್ಟು ಅನೇಕ ಚಕ್ಕವಿಲ್ಲದಷ್ಟು ಮಂದಿ ಅನೇಕ ದುಜೋತ್ತಮರು ಹುಟ್ಟಿದರು ಪ್ರಾಣಿನಾಂ ನಾಂ ಕರ್ಮಾನ ರೂಪೇಣ ಅಂಬಿಕಾಪತೇ ಶಿವನು ಆಜ್ಞೆ ಮಾಡೋದು ಆಯೆ ಪ್ರಾಣಿರು ಮಾಡಿದ ಕರ್ಮ ಏನಿದೆ ಫಲವಾಗಿ ಅವರವರು ಪಡ್ಕೊಳ್ಳುವಂಥದ್ದು ಆದರೆ ಅದು ಯಾವಾಗ ಆಗಬೇಕು ಎನ್ನತಕ್ಕಂಥದ್ದು ಹೇಗೆ ಆಗಬೇಕು ಎನ್ನತಕ್ಕಂಥದ್ದು ಶಿವನ ಆಜ್ಞೆ ಕರ್ಮ ಫಲ ಮಾಡಿದ ಫಲದ ಪ್ರಕಾರವೇ ಜನ್ಮವನ್ನು ಪಡೆಯುವಂಥದ್ದು ಯಾವ ಜನ್ಮ ಅಂತೇಳಿ ಅದನ್ನು ಯಾವಾಗ ಫಲ ಕೊಡುವುದು ಎಲ್ಲಿ ಹೇಗೆ ಎನ್ನತಕ್ಕಂಥದರ ಸ್ವರೂಪವನ್ನು ಭಗವಂತ ನಿರ್ಧರಿಸ್ತಾನೆ ಆ ಫಲವನ್ನು ಕರ್ಮ ಯಾವಾಗ ಸಿಗಬೇಕು ನಮಗೆ ಪುಣ್ಯದ ಫಲ ಯಾವಾಗ ಸಿಗ್ತದೆ ಯಾವಾಗ ಕೊಡಬೇಕು ಪಾಪದ ಫಲವನ್ನು ಯಾವಾಗ ಕೊಡಬೇಕು ಹೇಗೆ ಯಾವ ಸ್ವರೂಪದಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂಥೇಳಿ ನಿರ್ಧಾರ ಮಾಡುವಂಥದ್ದು ದೇವರು ಆಜ್ಞೆಯ ಬಹವೋ ಜಾತ ಆ ಶಿವನ ಆಜ್ಞೆಯಿಂದ ಬಹಳಷ್ಟು ಜನ ದ್ವಿಜೋತ್ತಮರು ಹುಟ್ಟಿದ್ರು ಕಲ್ಪಭೇದ ದಕ್ಷ ಷಷ್ಟಿ ಕನ್ಯ ಪ್ರಕೀರ್ತಿ ತಾಂಚ ತಾ ದಶ ಧರ್ಮ ಶಶಿನಿ ಸಪ್ತವಿಂಶ ವಿಧಿನ್ನ ದತ್ತಕ್ಷ ಕಶ್ಯಪಾಯ ತ್ರೋದಶ ಚತಸ್ರ ಪರೂಪಾಯ ದಾಖ್ಯಾನಾರದ ಅಯ್ಯನಾರದನೇ ಆ ದಕ್ಷಣಿಗೆ ಕಲ್ಪಭೇದದಿಂದ ಅರುವತ್ತು ಮಂದಿ ಹೆಣ್ಣುಮಕ್ಕಳು ಅಂತೇಳಿ ತಿಳಿ ಕಲ್ಪಭೇದದಿಂದ ಅಂದರೆ ಈಗ ಒಂದು ಕಲ್ಪದಲ್ಲಿ ಈ ರೀತಿಯಾಗಿತ್ತು ಯಾವುದು ಈಗ ಹೇಳಿದ್ದು ಈಗಾಗಲೇ ಮೊದಲೇ ಹೇಳಿದ್ದಾನೆ ಇನ್ನೊಂದು ಕಲ್ಪದಲ್ಲಿ ಒಂದೊಂದು ಕಲ್ಪದಲ್ಲಿ ಅನೇಕ ಮನ್ವಂತರಗಳು ಇರ್ತದೆ ಆಯಾ ಮನ್ವಂತರಗಳಲ್ಲಿ ಕೂಡ ಪುನಃ ಪುನಃ ಸೃಷ್ಟಿ ಆಗ್ತದೆ ದಕ್ಷಾದಿಗಳ ಪ್ರಜಾಪತಿಗಳ ಹಾಗಾಗಿ ಯಾವುದೋ ಒಂದು ಇನ್ನೊಂದು ಕಾಲಘಟ್ಟದಲ್ಲಿ ಇನ್ನೊಂದು ಕಲ್ಪದಲ್ಲಿಯೋ ಇನ್ನೊಂದು ಮನ್ವಂತರದಲ್ಲಿಯೋ ದಕ್ಷಿಣೆಗೆ ಅದೇ ದ ಅಂತಹ ಅದೇ ದಕ್ಷ ಅಲ್ಲ ಅಲ್ಲಿ ಪುನಃ ದಕ್ಷಣ ಉತ್ಪತ್ತಿ ಆಗ್ತದೆ ಅದು ಯಾರಿಗೆ ಅವರವರ ಪರ ಜೀವಿಗಳ ಕರ್ಮಫಲದಿಂದಾಗಿ ಅವರಿಗೆ ಆಯಾಯ ಸ್ಥಾನ ಸಿಗುವಂಥ ದಕ್ಷ ಅಂತ ಹೇಳಿದರೆ ಅದೇ ದಕ್ಷ ಪುನಃ ಹುಟ್ಟಿ ಬರೋದಲ್ಲ ಯಾರಿಗೆ ದಕ್ಷ ಸ್ಥಾನಕ್ಕೆ ಇರಲಿಕ್ಕೆ ಅರ್ಹತೆ ಬರ್ತದೋ ಪುಣ್ಯಬಲದಿಂದ ಅವನು ಮಾಡಿದಂತಹ ಅಂತವನು ದಕ್ಷನಾಗಿ ಹುಟ್ಟುತ್ತಾನೆ ಕಾಲಾಂತರದಲ್ಲಿ ಹಾಗೆ ಇಂದ್ರ ಪದವಿ ಕೂಡ ಮನು ಪದವಿ ಕೂಡ ಹಾಗೆ ಅವರವರ ಪುಣ್ಯಬಲದಿಂದ ಅವರೇ ಪುನಃ ಪುನಃ ಹುಟ್ಟುವರೋವಂಥದ್ದಲ್ಲ ಹಾಗಾಗಿ ಮತ್ತೆ ಯಾರದು ಯಾವುದೋ ಒಂದು ಬೇರೆ ಕಲ್ಪದಲ್ಲಿ ಯಾರು ದಕ್ಷನಾಗಿ ಹುಟ್ಟುತ್ತಾನೋ ಅವನಿಗೆ ಅರುವತ್ತು ಮಂದಿ ಹೆಣ್ಣು ಮಕ್ಕಳು ಆದರೂ ಇನ್ನೊಂದು ಕಲ್ಪದಲ್ಲಿ ಹುಟ್ಟಿದಂತಹ ದಕ್ಷಿಣಿಗೆ ಅವರಲ್ಲಿ ಹತ್ತು ಮಂದಿಯನ್ನು ಧರ್ಮನಿಗೆ ಕಲ್ಪಭೇದ ದಕ್ಷಸೆ ಷಷ್ಟಿಕನ್ಯಾಹ ಪ್ರಗೀರ್ತಿದ ತಾಸಾಂ ದಶಚ ಧರ್ಮಾಯ ಅಲ್ಲಿ ಹದಿಮೂರು ಮಂದಿಯನ್ನು ಕೊಟ್ಟದ್ದು ಬೇರೆ ಕಲ್ಪದಲ್ಲಿ ಧರ್ಮನಿಗೆ ಈ ಈ ಬೇರೆ ಇನ್ನೊಂದು ಕಲ್ಪದ ಧರ್ಮನಿಗೆ ಇನ್ನೊಂದು ಕಲ್ಪದ ದಕ್ಷ ಕೊಟ್ಟಿರ್ತಕ್ಕಂತಹ ಇಲ್ಲಿ ಈ ದಕ್ಷನಿಗೆ ಎಷ್ಟು ಅಲ್ಲಿ ಅವನಿಗೆ ಇಪ್ಪತ್ತ್ನಾಲ್ಕು ಮಂದಿ ಮಕ್ಕಳಿದ್ದರೆ ಮಗಳಂದಿರಿದ್ದರೆ ಇಲ್ಲಿ ಅರುವತ್ತು ಮಂದಿ ಹೆಣ್ಮಕ್ಕಳು ಅದರಲ್ಲಿ ಹತ್ತು ಮಂದಿಯನ್ನು ಧರ್ಮನಿಗೆ ಕೊಟ್ಟ ಚಂದ್ರನಿಗೆ ಇಪ್ಪತ್ತೇಳು ಮಂದಿಯನ್ನು ಕೊಟ್ಟ ತಾಸಾಂ ದಶಚ ಧರ್ಮ ಶಶಿನಿ ಸಪ್ತವಿಂಶತಿ ಇದು ಈಗಿನದ್ದು ನಮ್ಮ ವಯಸ್ಸು ಮನ್ವಂತರದಲ್ಲಿ ಆಗಿರ್ತಕ್ಕಂಥ ಕಥೆ ಇದೆ ಯಾಕಂದರೆ ಇಪ್ಪತ್ತೇಳು ನಕ್ಷತ್ರಗಳು ಎಲ್ಲ ಲೆಕ್ಕಾಚಾರ ಇರುವುದು ಈಗ ಈ ಮನ್ವಂತರದ ಇದು ಹಾಗಾಗಿ ಈ ನಕ್ಷತ್ರಗಳೇ ಚಂದ್ರನ ಇಪ್ಪತ್ತೇಳು ಮಂದಿ ಪತ್ನಿಯರು ದಕ್ಷಣ ಪುತ್ರಿಯರು ಅಶ್ವಿನಿ ಭರಣಿ ಕೃತ್ಕೆ ರೋಹಿಣಿ ಮೃಗಶಿರಿ ಯಾರಾದ್ರೆ ಪುನರ್ವಸು ಪುಷ್ಯ ಆಶ್ಲೇಷ ಮಘ ಹುಬ್ಬ ಹುಬ್ಬ ಅಥವಾ ಪೂರ್ವ ಉತ್ತರ ಹಸ್ತ ಸ್ವಾತಿ ವಿಶಾಖ ಅನುರಾಧ ಜೇಷ್ಠ ಮೂಲ ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭದ್ರ ಉತ್ತರಾಭದ್ರ ರೇವತಿ ಅಂಥೇಳಿ ಇಪ್ಪತ್ತೇಳು ನಕ್ಷತ್ರಗಳು ಅಂದರೆ ಇಪ್ಪತ್ತೇಳು ಜನ ಪತ್ನಿಯರು ಚಂದ್ರನ ದಕ್ಷನ ಪುತ್ರಿಯರು ಹಾಗೇ ಇಪ್ಪತ್ತೇಳು ಮಂದಿಯನ್ನು ಚಂದ್ರನಿಗೆ ಹತ್ತು ಮಂದಿಯನ್ನು ಧರ್ಮನಿಗೆ ಆಮೇಲೆ ಕಶ್ಯಪನಿಗೆ ಹದಿಮೂರು ಮಂದಿಯನ್ನು ವಿಧಿನ ದತ್ತವಾನ ದಕ್ಷ ಕಶ್ಯಪಾಯ ತ್ರಯೋದಶ ವಿದ್ಯುಕ್ತವಾಗಿ ದಾರಿ ಎರೆದು ಕೊಟ್ಟೆ ಹದಿಮೂರು ಮಂದಿ ಹೆಣ್ಣುಮಕ್ಕಳನ್ನು ಕಶ್ಯಪನಿಗೆ ಚತಸ್ರಃ ಪರ ರೂಪಾಯದದವು ತಾರ್ಕ್ಷ್ಯಾಯಧಾರದ ಪುನಃ ನಾಲ್ಕು ಮಂದಿ ಕನ್ಯರನ್ನು ಅತಿಶಯ ರೂಪಶಾಲಿಯಾದ ತಾರ್ಕ್ಷ್ಯ ಅಂದರೆ ಗರುಡ ಗರುಡನಿಗೆ ಮದುವೆ ಮಾಡಿಕೊಟ್ಟ ದಕ್ಷ ತಾರಕ್ಷ್ಯ ಮುದ್ರೆ ಅಂದರೆ ಗರುಡ ಮುದ್ರೆ ಪೂಜೆಯಲ್ಲಿ ಬರ್ತದೆ ತಾರಕ್ಷ್ಯಮುದ್ರಾಂಪ್ರದರ್ಶ್ಯ ಅಂಥೇಳಿ ಪೂಜಾ ವಿಧಾನದಲ್ಲಿ ಗರುಡ ಹಾಗೆಯೇ ಇದರಲ್ಲಿ ಬರ್ತದೆ ಸ್ವಸ್ತಿ ಸೂಕ್ತದಲ್ಲಿ ಕೂಡ ಬರ್ತದೆ ಯಾವುದು ಸ್ವಸ್ತಿ ಇಂದ್ರೋ ವೃದ್ಧರ್ಶವ ಸ್ವಸ್ತಿ ನೂಷಾ ವಿಶ್ವವೇದ ಸ್ವಸ್ತಿ ಅರಿಷ್ಟನೇಮಿ ಸ್ವಸ್ತಿ ನೋ ಬೃಹಸ್ಪತಿರ್ ದಧಾತೂ ಅಂಥೇಳಿ ಬರ್ತದೆ ಅಲ್ಲಿ ಸ್ವಸ್ತಿ ನಸ್ತಿ ನಾರ್ಕ್ಷ್ಯ ಅರಿಷ್ಟನೇಮಿ ಅಂತೇಳಿ ಬರ್ತದೆ ಅರಿಷ್ಟನೇಮಿ ಅಂತೇಳಿ ಇನ್ನೊಂದು ಹೆಸರು ಅಂತಲೂ ಹೇಳ್ತಾರೆ ಗರುಡನಿಗೆ ಅಥವಾ ಇನ್ನೊಬ್ಬ ಅಂಥೇಳಿ ಕೂಡ ಹೇಳ್ತಾರೆ ಅಂದರೆ ತಾರಕ್ಷ್ಯ ಅರಿಷ್ಟ ನೇಮಿ ಮೊದಲಾದಂಥವರು ಈ ವೀನತೆಯ ಮಕ್ಕಳು ಬೇರೆ ಬೇರೆ ಅಂತಲೂ ಹೇಳುವವರಿದ್ದಾರೆ ಅಣ್ಣ ತಮ್ಮ ಅಂದರು ಅಂಥೇಳಿ ಅಥವಾ ಅದೆರಡು ಒಬ್ಬನಿಗೆ ಹೆಸರು ಅಂತಲೂ ಹೇಳ್ತಾರೆ ಅಲ್ಲಿ ಬರ್ತದೆ ತಾರಕ್ಷ ಅಂದರೆ ಗರುಡ ಅರಿಷ್ಟ ಅಂತ ಯಾಕೆ ಬಂತು ಅರಿಷ್ಟ ಅಂದರೆ ಅನಿಷ್ಟಗಳು ತೊಂದರೆಗಳು ಅವುಗಳನ್ನು ಹೋಗಲಾಡ್ಸ್ತಕ್ಕಂಥವು ಅರಿಷ್ಟ ನೇಮಿ ಅಂಥೇಳಿ ಅರಿಷ್ಟಗಳಿಂದ ನಮ್ಮನ್ನು ನಕ್ಷ ರಕ್ಷಣೆ ಮಾಡ್ತಕ್ಕಂಥ ಒಂದು ಹಾಗೆ ಈ ಗರಡನಿಗೆ ನಾಲ್ಕು ಮಂದಿ ಕನ್ಯರನ್ನು ಕೊಟ್ಟ ದಕ್ಷ ಅದಾದ ನಂತರ ಭೃಗ್ವಂಗಿರಃಕೃಶ್ವೇಭ್ಯೋ ದ್ವೇ ೇ ಕನ್ಯೇ ಚ ದತ್ತವಾ ತಾಭ್ಯಸ್ತೆಭ್ಯಸ್ತು ಸಂಜಾತ ಬಹ್ವೀ ಕೃಶಾಶ್ವ ಎಂಬಂಥವರಿಗೆ ಇಬ್ಬಿಬ್ಬರಂತೆ ಒಟ್ಟು ಆರು ಮಂದಿ ಕನ್ಯರನ್ನು ಮದುವೆ ಕೊಟ್ಟರು ದಕ್ಷ ಆ ದಕ್ಷನ ಹೆಣ್ಣು ಮಕ್ಕಳಿಗಿ ಮಕ್ಕಳಿಂದಲೂ ಅಳಿಯರಿಂದ ಅಳಿಯಂದರಿಂದಲೂ ಹುಟ್ಟಿದಂತಹ ಸೃಷ್ಟಿ ಬಹಳಷ್ಟು ಚರಾಚರಾತ್ಮಕವಾದ ಬಹಳ ಸೃಷ್ಟಿಯಾಯಿತು ಅವರಿಂದ ತ್ರಯೋದಶಮಿತಾ ತಸ್ಮೈ ಕಶ್ಯಪಾಯ ಮಹಾತ್ಮನೇ ದತ್ತಾದಕ್ಷಿಣಯ ಯಾಕ ವಿಧಿವನ್ ಮುನಿಸಮ ಅಯ್ಯ ಮುನಿಶ್ರೇಷ್ಠನೇ ಏನಾರ್ದನೇ ತ್ರಯೋದಶಮಿತಾ ತಸ್ಮೈ ಕಶ್ಯಪಾಯ ಮಹಾತ್ಮನೆ ದಕ್ಷಿಣ ಮಹಾತ್ಮದ ಕಶ್ಯಪ ಪ್ರಜಾಪತೇ ಇತ್ತಂತ ಹದಿಮೂರು ಮಂದಿ ಹೆಣ್ಣುಮಕ್ಕಳ ಸಂತತಿಂದಲೇ ದತ್ತಕ್ಷೇಣಯ ಕನ್ಯ ವಿಧಿವನ್ ಮುನಿ ಸೋದಶಮಿ ತಾಸಂ ಪ್ರಸೂತಿಭಿ ವ್ಯಾಪ್ತ ತ್ರೈಲೋಕ್ಯಂ ಸಚರಾಚರ ಸ್ಥಾವರಂಜಂಗಮೂನ್ಯನ ಈ ಪ ಕಶ್ಯಪ ಪ್ರಜಾಪತಿಗೆ ದಕ್ಷ ಇತ್ತಂತಹ ಹದಿಮೂರು ಮಂದಿ ಹೆಣ್ಣುಮಕ್ಕಳ ಸಂತತಿ ಅಂದರೆ ಸ್ಥಾವರ ಜಂಗಮಾತ್ಮಕವಾದ ಮೂರು ಲೋಕವು ಕೂಡ ವ್ಯಾಪಿಸಿ ಬಿಟ್ಟಿತು ಸ್ಥಾವರ ಅಂದರೆ ಸ್ಥಿರವಾದದ್ದು ಪರ್ವತ ವೃಕ್ಷ ಇತ್ಯಾದಿಗಳು ಜಂಗಮ ಅಂತೇಳಿದರೆ ಸಂಚಾರ ಇರತಕ್ಕಂಥದ್ದು ಪ್ರಾಣಿಗಳು ಜೀವಿಗಳು ಆ ಕಡೆ ಸಂಚಾರ ಮಾಡತಕ್ಕಂಥವು ಒಂದೇ ಕಡೆ ಇರತಕ್ಕಂಥವು ಅಲ್ಲ ಹೀಗೆ ಇವರಿಂದ ತುಂಬಿಬಿಟ್ಟಿತು ಚರಾಚರಾತ್ಮಕವಾದಂಥ ಯಾವೊಂದು ವಸ್ತು ಕೂಡ ಇದಲ್ಲದೆ ಬೇರೆ ಅಲ್ಲ ಎಲ್ಲವೂ ಕೂಡ ಈ ಪ್ರಜಾಪತಿಗಳ ಸೃಷ್ಟಿ ಅಂತೇಳಿ ಶೂನ್ಯ ನೈವತ್ತು ಕಿಂಚನ ಅಂದರೆ ಅದು ಎಂದೂ ವ್ಯರ್ಥವಾಗಲಿಲ್ಲ ಅಂತಲೂ ಅರ್ಥ ಆಗ್ತದೆ ಶೂನ್ಯವಾಗಲಿಲ್ಲ ತುಂಬಿ ಹೋಯಿತು ಸೃಷ್ಟಿ ಬಂಜೆತನ ಬರಲಿಲ್ಲ ಅಲ್ಲಿ ಸೃಷ್ಟಿ ಆಯಿತು ಅಂತೇಳಿ ಅದು ಶೂನ್ಯ ಆಗಲಿಲ್ಲ ವ್ಯರ್ಥ ಆಗಲಿಲ್ಲ ಅವರ ಒಂದು ಸಂಸಾರ ಕಶ್ಯಪ ಮತ್ತು ಕಶ್ಯಪನಿಗಿದ್ದಂತಹ ಹದಿಮೂರು ಮಂದಿ ಹೆಣ್ಣುಮಕ್ಕಳು ದಕ್ಷಿಣದಿಂದ ಕೊಡಲ್ಪಟ್ಟಂತರ್ಷೈವ ದೈತ್ಯಶ್ಚ ಪ್ರಜ್ಞಿ ವೃಕ್ಷಾಶ್ಚ ಪಕ್ಷಿಣ್ಚವೇ ಪೀರುದ ದಕ್ಷಕನ್ಯಾತೈ ವ್ಯಾಪ್ತಮೇ ಚರಾಚರ ಪಾತಲಮ ಸತ್ಯಲೋಕಿಧ್ರವ ಬ್ರಹ್ಮಾಂಡಂ ಸಕಲಂ ವ್ಯಾಪ್ತಂ ಶೂನ್ಯ ನೈವ ಕದಾಚನ ಏ ಸೃಷ್ಟಿ ಕೃತ ಸಮ್ಯಕ್ ಬ್ರಹ್ಮಣ ಶಂಭುಶಾ ಸನಾ ನೋಡಿ ಸೃಷ್ಟಿಯೊಂದು ಹಂತ ಇಲ್ಲಿಗೆ ಮುಗೀತದೆ ಅಂದರೆ ದೇವಾಶ್ಚ ಋಷಯಶ್ಚವ ದೈತ್ಯಶ್ಚವ ಪ್ರಜ್ಞಿರೇ ದೇವತೆಗಳು ಋಷಿಗಳು ದೈತ್ಯರು ಹುಟ್ಟಿದರು ದೈತ್ಯರು ಅಂದರೆ ದ್ವಿತೀಯ ಮಕ್ಕಳು ದೈತ್ಯರು ರಾಕ್ಷಸರು ಅವರೇ ಒಂದು ರೀತಿಯಲ್ಲಿ ರಾಕ್ಷಸಿ ಪ್ರವೃತ್ತಿಯವರು ಇನ್ನೊಂದು ರಾಕ್ಷಸ ಏನಕ್ಕ ಜನಾಂಗ ಕೂಡ ಇದೆ ಬೇರೆ ಈ ದೈತ್ಯರು ಕೂಡ ಅದೇ ಸ್ವಭಾವದವ್ರು ಅಂತೇಳಿ ಮಾಯಾ ಇದು ಇತ್ಯಾದಿ ಮಾಯಾಮೋಹನ ವಶೀಕರಣ ಮುಂತಹದ ವಿದ್ಯೆಗಳು ಉಳ್ಳಂಥವ್ರು ಅದು ರಾಕ್ಷಸ ಸ್ವಭಾವ ದೇವಶ್ಚ ಋಷಯಶ್ಚೇವ ದೇವತೆಗಳು ಋಷಿಗಳು ಎಲ್ಲ ಹುಟ್ಟಿದ್ರು ದೇವತೆಗಳು ಯಾರಿಗೆ ಆದಿತ್ಯರು ಅಂತ ಹೇಳ್ತಾರೆ ಆದಿತ್ಯ ಮಕ್ಕಳು ದೈತ್ಯರು ದ್ವಿತೀಯ ಮಕ್ಕಳು ಆದಿತಿ ದಿತಿ ಇವರೆಲ್ಲ ಕಶ್ಯಪನ ಪತ್ನಿಯರು ಆಮೇಲೆ ಋಷಿಗಳು ಹುಟ್ಟಿದರು ವೃಕ್ಷಾಶ್ಚ ಮರಗಿಡಗಳು ಪಕ್ಷಿಣ್ಚೈವ ಹ್ಞೂ ಹಕ್ಕಿಗಳು ಹಕ್ಕಿ ಪಕ್ಷಿಗಳು ಪಕ್ಷಿಗಳು ಆಮೇಲೆ ಪಕ್ಷ ಇರತಕ್ಕಂಥವು ಪಕ್ಷಿಗಳು ಪಕ್ಷ ಅಂದರೆ ರೆಕ್ಕೆ ಪಕ್ಕ ಅಂತ ಹೇಳ್ತೇವೆ ಕನ್ನಡದಲ್ಲಿ ಪಕ್ಷ ಸಂಸ್ಕೃತ ಪಕ್ಕ ತದ್ಭವ ಆ ಪಕ್ಕ ಈ ಪಕ್ಕ ಅಂತೇಳಿ ಹಾಗೆರಡು ಪಕ್ಷಿಗಳಾಯಿತು ಹ್ಞೂ ಅವ್ರ ಪಕ್ಷನೂ ನಮ್ಮ ಪಕ್ಷ ಅಂತ ಹೇಳ್ತೇವೆ ಅಂದರೆ ಅದು ಆ ರೀತಿ ಬಂದದ್ದು ಪಕ್ಷ ಅಂತ ಹೇಳಿದರೆ ಈ ಒಂದರ್ಥ ರೆಕ್ಕೆ ಅಂಥೇಳಿ ಹಾಗೆ ರೆಕ್ಕೆ ಇರತಕ್ಕಂಥವುಗಳು ಪಕ್ಷಿಗಳು ಪಕ್ಷಿಣಶ್ಚೈವ ಅದಲ್ಲದೆ ಪಕ್ಷಿಣ ಚ ಏವ ಹಾಗೆ ಸರ್ವೇ ಪರ್ವತ ವಿರುದ ಎಲ್ಲ ಬೆಟ್ಟಗುಡ್ಡಗಳು ವಿರುದ ಅಂದರೆ ಬಳ್ಳಿಗಳು ಇದರಲ್ಲಿ ಬೇಕ ಅಷ್ಟಿದೆ ವನಸ್ಪತಿ ಓಷದ ಬಹಳಷ್ಟು ವಿಧಗಳಿವೆ ವಿರುದ್ಧಗಳು ಅಂದರೆ ಒಂದು ಬಳ್ಳಿಗಳು ದೃಢವಾದ ಬಳ್ಳಿಗಳು ಅಂತೇಳಿ ಬರ್ತದೆ ಹಳ್ಳಿಗಳಲ್ಲಿ ಕೂಡ ಅದಾದ ನಂತರ ದಕ್ಷ ಕನ್ಯಾ ಪ್ರಸೂತ ಈಶ್ಚ ವ್ಯಾಪ್ತಮ ಏಂಚರಾಚರಂ ಈ ರೀತಿ ಆ ಕಶ್ಯಪನಿಗೆ ಆ ದಕ್ಷಪುತ್ರಿ ಹುಟ್ಟಿದಂತ ಇವರೆಲ್ಲ ಈ ರೀತಿ ಪಾತಾಳದಿಂದ ಬ್ರಹ್ಮನಿವಾಸದ ಸತ್ಯಲೋಕದವರೆಗೂ ಕೂಡ ಪಾತಾಳ ಅಂದರೆ ಅತ್ಯಂತ ಕೆಳಗಿನದ್ದು ಅಂತ ಲೆಕ್ಕ ಅತಲ ವಿತಲ ಸುತಲ ತಲಾ ತಲ ರಸಾತಲ ಮಹಾತಲ ಪಾತಾಳ ಅಂಥೇಳಿ ಸಪ್ತ ಅಧೋಲೋಕಗಳು ಏಳು ಅದರಲ್ಲಿ ಈ ಪಾತಾಳದಿಂದ ತೊಡಗಿ ಇನ್ನು ಸಪ್ತ ಊರ್ಧ್ವ ಲೋಕಗಳು ಯಾವುದು ಭೂಹು ಭುವಃ ಸುವಃ ಮಹಃ ಜನ ತಪ ಸತ್ಯಂ ಅಂಥೇಳಿ ಸತ್ಯಲೋಕ ಹೀಗೆ ಇದು ಸಪ್ತ ಊರ್ಧ್ವ ಲೋಕಗಳು ಹೀಗೆ ಸಪ್ತ ಅಧೋಲೋಕಗಳು ಅದರಲ್ಲಿ ಅತ್ಯಂತ ಕಡಗಿನದ ಪಾತಾಳದಿಂದ ಹಿಡಿದು ಅದು ಪಾತಾಳ ಅಂತೇಳಿ ಹೇಳ್ತಾರೆ ತಲಗಳಲ್ಲಿ ತಲ ಅಂದರೆ ಆ ಮಟ್ಟ ಹ್ಞೂ ಸಮತಲ ಅಂತ ಹೇಳ್ತಾವಲ್ಲ ಹಾಗೆ ಪಾತಲಾ ಅದು ಕೊನೆಯದಾದ ಕಾರಣ ಅದಕ್ಕಿಂತ ಕಡೆಗೆ ಇನ್ನೂ ಇನ್ ಲೋಕ ಇಲ್ಲದ ಕಾರಣ ಪಾತಾವಲ ಅಂತ ದೀರ್ಘ ಮಾಡಿದರು ಅಂಥೇಳಿ ಜ್ಞಾ ಕೆಲವರು ತಿಳಿದವರು ಹೇಳ್ತಾರೆ ಹಾಗೆ ಈ ಪಾತಾಳದಿಂದ ಹಿಡಿದು ಅತ್ಯಂತ ಮೇಲಿನ ಸತ್ಯ ಲೋಕದವರೆಗೆ ತುಂಬಿ ಹೋಯಿತು ಬ್ರಹ್ಮಾಂಡವೆಲ್ಲ ದಕ್ಷ ಕನ್ಯರ ಮಕ್ಕಳಿಂದ ತುಂಬಿ ಹೋಯಿತು ಯಾವಾಗಲೂ ಕೂಡ ಆ ಸಂತತಿಯವರಿಂದ ಈ ಚರಾಚರಾತ್ಮಕವಾದಂಥ ಪ್ರಪಂಚವು ಶೂನ್ಯವಾಗಿರುವುದನ್ನು ನಾನು ಕಾಣೆ ಅಂತೇಳಿ ಬ್ರಹ್ಮ ಹೇಳ್ತಾನೆ ಅಂದರೆ ಅಷ್ಟು ತುಂಬಿ ತುಳುಕಾಡ್ತಾ ಇರ್ತದೆ ಸೃಷ್ಟಿ ಅಂತೇಳಿ ಈ ದಕ್ಷಕನ್ಯೆಯರಿಂದ ಹುಟ್ಟಿದಂತಹ ಮಕ್ಕಳು ಹೀಗೆ ಬ್ರಹ್ಮ ಶಿವನ ಶಾಸನದಲ್ಲೇ ತನ್ನ ಸೃಷ್ಟಿ ಕಾರ್ಯವನ್ನು ಚೆನ್ನಾಗಿ ನಿರ್ವಹಿಸಿದ ಬ್ರಹ್ಮಾಂಡಂ ಸಕಲಂ ವ್ಯಾಪ್ತ ಶೂನ್ಯ ನೈವ ಕದಾಚನ ಏನು ಸೃಷ್ಟಿ ಕೃತ ಸಮ್ಯಕ್ ಬ್ರಹ್ಮಣ ಸತೀ ನಾಮ ತ್ರಿಶೂಲ ಅಗ್ರೆ ಸದಾ ರುದ್ರೇಣ ರಕ್ಷಿತ ತಪೋಥ ನಿರ್ಮಿತ ಪೂರ್ವ ಶಂಭುನಾ ಶಂಭುನಾ ರುದ್ರನು ಯಾವಾಗಲೂ ತ್ರಿಶೂಲ ಅಗ್ರದಲ್ಲಿ ಇಟ್ಟು ರಕ್ಷಿಸ್ತಾ ಇರತಕ್ಕಂಥ ಸತಿ ಎಂಬುವಳನ್ನ ತ್ರಿಶೂಲದ ತುದಿಯಲ್ಲಿ ಇಟ್ಟು ರಕ್ಷಿಸ್ತಾ ಇರತಕ್ಕಂಥ ಸತಿ ಎಂಬುವಳನ್ನ ಸರ್ವವ್ಯಾಪಕನಾದ ಆ ಶಂಭುವು ತಪಸ್ಸನ್ನು ಮಾಡುತ್ತಿರಲೆಂದು ಮೊದಲೇ ನಿರ್ಮಿಸಿದ್ದ ಅಂದರೆ ಸತಿ ಎಂಬೋಳು ತಪಸ್ಸನ್ನು ಮಾಡ್ತಾ ಇರಲಿ ಅಂಥೇಳಿ ಆ ಸರ್ವ ವ್ಯಾಪ ವ್ಯಾಪಕನಾದಂಥ ಸರ್ವ ವಿಷ್ಣು ಅಂದರೆ ವಿಷ್ಣು ಅಂದರೆ ವ್ಯಾಪಕ ಸರ್ವ ವ್ಯಾಪಕನಾದ ಶಂಭು ಅವಳು ತಪಸ್ಸು ಮಾಡ್ತಾ ಇರುವ ಹಾಗೆ ನಿರ್ಮಿಸಿ ತ್ರಿಶೂರಾಗ್ರದಲ್ಲಿ ರಕ್ಷಣೆ ಮಾಡ್ತಾ ಸತಿ ಎಂಬೋಳು ಯಾರು ದಕ್ಷ ಕನ್ಯೆ ದಕ್ಷ ಕನ್ಯೆ ದಕ್ಷನ ಪುತ್ರಿ ಸತಿ ಎಂಬುವಳನ್ನು ಅವಳನ್ನು ಮಾತ್ರ ಅವ್ಯಕ್ತವಾಗಿ ರುದ್ರ ಅವಳಿಗೆ ಗೊತ್ತಿಲ್ಲದ ಹಾಗೆ ತ್ರಿಶೂಲ ಅಗ್ರದಲ್ಲಿ ಇಟ್ಟರು ಅಂದರೆ ತ್ರಿಶೂಲ ಕಣ್ಣಿಗೆ ಕಾಣುವುದಿಲ್ಲ ರುದ್ರನ ತ್ರಿಶೂಲ ಅವನು ತೋರಿಸಿದ್ರೆ ಮಾತ್ರ ಕಾಣ್ತದಷ್ಟೆ ಅಂದರೆ ರಕ್ಷಣೆಯಲ್ಲಿ ಇಟ್ಟಿದ್ದ ರುದ್ರ ಅವನ ರಕ್ಷಣೆಯಲ್ಲಿ ಅವಳು ತಪಸ್ ಮಾಡುವ ಹಾಗೆ ಪ್ರೇರೇಪಣೆ ಕೊಟ್ಟ ಅವಳಿಗೆ ಅವ್ಯಕ್ತವಾಗಿ ಶೈವ ದಕ್ಷ ಸಮದ್ಭೂತ ಅಂದರೆ ಅವಳು ಮೊದಲೇ ತ್ರಿಶೂಲಾಗ್ರದಲ್ಲಿ ಇದೂ ಶಿವನ ಅವಳೇ ದಕ್ಷಿಣ ಕನ್ಯೆಯಾಗಿ ಹುಟ್ಟಿದಳು ಅಂತೇಳಿ ಹೇಳ್ತಾರೆ ಇಲ್ಲಿ ಸತಿ ಅಂತೇಳಿ ಹಾಗೆ ಹೆಸರು ಬಂದದ್ದು ಅಂತೇಳಿ ದಕ್ಷಕನ್ಯ ದಾಕ್ಷಾಯಿಣಿ ಯಾಗಿ ಹುಟ್ಟಿದ್ಳೋಳು ಸೈವ ದಕ್ಷಾತ್ ಸಾ ದಕ್ಷಾತ್ ಸುದ್ಭೂತ ಲೋಕ ಕಾರ್ಯಾರ್ಥಮೇವ ಚ ಲೀಲಾಂಚಕಾರಭೌಶೋ ಭಕ್ತೋದ್ಧಹೇತವೇ ಅವಳೆ ಪ್ರಜೆಗಳ ಕಾರ್ಯದ ಸಲುವಾಗಿ ದಕ್ಷಿಣ ಮಗಳಾಗಿ ಹುಟ್ಟಿದ್ಳು ಭಕ್ತರನ್ನು ಉದ್ಧರಿಸಲು ಸುಗವೇ ಲೀಲೆಗಳನ್ನು ತೋರಿದಳು ಅಂಥೇಳಿ ವಾಮಂಗೋಯಸ ವೈಕುಂಠೋ ದಕ್ಷಿಣಾಂಗೋಹಮೇವ ಚ ರುದ್ರೋ ಹೃದಯ ಜೋಯಸ್ಯ ತ್ರಿವಿಧಸ್ಥಿವ ಶ್ರೀಹರಿಯು ಎಡಭಾಗವು ನಾನು ನಾನು ನಾನಂದರೆ ಬ್ರಹ್ಮ ರುದ್ರನು ಹೃದಯವೂ ಆಶಿವನು ಆ ಶಿವನು ಮೂರು ಬಗೆಯಾಗಿರುವ ಅಂತೇಳಿ ತಿಳಿ ಅಹಂ ವಿಷ್ಣುಶ್ಚ ರುದ್ರಶ್ಚ ಗುಣಾಶ್ರಯ ಉದಾಹೃತ ಸ್ವಯಂ ಸದಾ ನಿರ್ಗುಣಶ್ಚ ಪರಬ್ರಹ್ಮವ್ಯಯಿವ ನಾನು ವಿಷ್ಣುವು ರುದ್ರನು ಅಂದರೆ ಬ್ರಹ್ಮನು ವಿಷ್ಣುವು ರುದ್ರನು ಮೂವರು ಗುಣಾತ್ಮಕರು ಮೂರು ಗುಣಾತ್ಮ ಗುಣಾತ್ಮಕರು ಅಂತೇಳಿ ತಿಳಿ ಮೂರು ಗುಣಗಳು ಅಂತೇಳಿ ತಿಳಿ ಪರಬ್ರಹ್ಮ ಸ್ವರೂಪನು ನಾಶರಹಿತನೂ ಆದಂಥ ಶಿವನು ಯಾವಾಗಲೂ ನಿರ್ಗುಣದಿಂದ ತಿಳಿ ಗುಣಾತೀತ ಅಂಥೇಳಿ ಬ್ರಹ್ಮ ರಜೋಗುಣ ವಿಷ್ಣು ಸತ್ವಗುಣ ರುದ್ರತಮೋ ಗುಣ ಭರಿತರಾಗಿ ಹೊರಗಡೆ ಮತ್ತು ಒಳಗಡೆ ಅದರ ವ್ಯುತ್ಕ್ರಮದಲ್ಲಿ ನಾವು ನೋಡಿದ್ದೇವೆ ಈಗಾಗಲೇ ಹಿಂದೆ ರುದ್ರ ಒಳಗಡೆ ಸಾತ್ವಿಕ ವಿಷ್ಣು ಒಳಗಡೆ ತಾಮಸ ಬ್ರಹ್ಮ ರಜಸ್ಸೆ ಒಳಗೂ ಹೊರಗು ಸೃಷ್ಟಿ ಉನ್ಮುಖ ವಿಷ್ಣು ಯಾಕೆ ಒಳಗಡೆ ತಾಮಸ ಅಂತೇಳಿ ಹೇಳಿದರೆ ಕುಟಿಲ ನೀತಿಯಿಂದ ದುಷ್ಟ ಶಿಕ್ಷಣವನ್ನು ಮಾಡಲಿಕ್ಕೆ ಆ ತಮೋಗುಣವೂ ಬೇಕಾಗ್ತದೆ ರುದ್ರ ಯಾಕೆ ಒಳಗಡೆ ಹೊರಗಡೆ ತಾಮಸ ರುದ್ರ ಯಾಕೆ ಸಂಹಾರವನ್ನು ಮಾಡಲಿಕ್ಕೆ ತಮೋಗುಣ ಬೇಕಾಗ್ತದೆ ಹಾಗಾಗಿ ಹೊರಗಡೆ ವ್ಯಕ್ತವಾಗಿ ಅವನು ತಾಮಸ ಗುಣವನ್ನು ತೋರಿಸ್ತಾನೆ ಹೀಗೆ ಮೂರು ಸ್ವರೂಪ ತ್ರಿಗುಣಾತ್ಮಕವಾದದ್ದು ಪರಬ್ರಹ್ಮ ಸ್ವರೂಪನಾದ ಪರಶಿವ ಸಾಂಬಸದಾಶಿವ ಪರ ಪರಬ್ರಹ್ಮ ಅವನು ನಿರ್ಗುಣ ಗುಣಾತೀತನಾದವ ಅಂತೇಳಿ ತಿಳಿ ವಿಷ್ಣು ಸತ್ವ ರಜೋ ಹಂಚತಮೋ ರುದ್ರ ಉದಾಹೃತ ಲೋಕಾಚಾರತ ಇತ್ಯೇವಂ ಲೋಕಾಚಾರತಃ ಇತ್ಯಂ ಆಮತೋ ವಸ್ತುತೋನ್ಯಥ ವಿಷ್ಣು ಅದೇ ಈಗ ಅದನ್ನು ಹೇಳ್ತಾ ಇದ್ದಾರೆ ವಿಷ್ಣು ಸತ್ವಗುಣವೆಂದು ನಾನು ಅಂದರೆ ಬ್ರಹ್ಮನು ರಜೋ ಗುಣವೆಂದು ರುದ್ರನು ತಮೋ ಗುಣವೆಂದು ಉದಾಹರಿಸಲ್ಪಟ್ಟಿರುವೆವು ಲೋಕವ್ಯವಹಾರ ಕ್ರಮ ದೈಹಿಕ ಹೆಸರುಗಳು ಆದರೆ ವಸ್ತುಸ್ಥಿತಿ ಬೇರೆ ಅದರ ಒಳಗಿನದ್ದು ಬೇರೆ ಅಂತರಂಗದ್ದು ಅಂತೇಳಿ ಅದನ್ನು ಈಗ ಪುನಃ ಹೇಳ್ತಾ ಇದ್ದಾರೆ ಅಂತಸ್ತಮೋ ಬಹಿಸ್ಸತ್ವೋ ವಿಷ್ಣು ರುದ್ರಸ್ತಥ ಆಮತ ಅಂತಃಸತ್ವಸ್ತಮೋವಾಕ್ಯೋ ರಜೋಹಂ ಸರ್ವಥಾಮುನೇ ವಿಷ್ಣುವು ಒಳಗೆ ತಮೋಮಯನಾಗ್ಯೂ ಹೊರಗೆ ಸತ್ವೋಮಯನಾಗ್ಯೂ ನಾನು ಅಂದರೆ ಬ್ರಹ್ಮನು ಒಳಗೂ ಹೊರಗೂ ರಜೋಮಯವೇ ಹಾಗೆಯೇ ರುದ್ರನು ಹೊರಗಡೆ ತಮಸ್ಸು ತಮೋಗುಣ ಒಳಗಡೆ ಸತ್ವಗುಣ ಉಳ್ಳವನು ಎಲ್ಲ ಮುನಿಯೇ ಕೇಳು ತಿಳಿ ಆ ರೀತಿಯಾಗಿ ರಾಜೀಚ ಸ್ವರ ದೇವಿ ಸತ್ವರೂಪ ಸತಿ ಲಕ್ಷ್ಮೀ ಸ್ತಮೋ ಮಯಿ ಜ್ಞೇಯ ತ್ರಿಪಾಚ ಶಿವಪರ ಅದರಂತೆಯೇ ಸರಸ್ವತಿಯು ಉಳ್ಳವಳೆಂದು ನೋಡಿ ಸ್ವರಾ ದೇವಿ ಹೇಳ್ತಾರೆ ಅಲ್ಲಿ ಸರಸ್ವತಿಗೆ ಸ್ವರ ಅಂದ್ರೇನು ಸ್ವರ ಧ್ವನಿ ಅಂತೇಳಿ ಹೇಳ್ತೀವಿ ನಾವು ಶಬ್ದ ವಾಗ್ದೇವಿ ಅಂತೇಳಿ ಹೇಳುವುದಕ್ಕೆ ಸ್ವರಾದೇವಿ ಅಂತೇಳಿ ಹೇಳ್ತಾರೆ ವಾಣಿ ಅಂದರೆ ಮಾತು ಸರಸ್ವತಿ ಅಂದರೆ ಸರೋವರದಲ್ಲಿ ಅವಳು ತಾವರೆಯ ಮೇಲೆ ಇರ್ತಕ್ಕಂಥವಳು ಸರಸಿ ಹ್ಞೂ ಸರೋವರ ಸರಸ್ವತಿ ಕಮಲದ ಮೇಲೆ ಆ ಸರೋವರದಲ್ಲಿ ಹುಟ್ಟಿದಂತಹ ತಾವರೆ ಮೇಲೆ ಇರ್ತಕ್ಕಂಥವಳು ಶಾರದಾ ಅಂದರೆ ಶರದ್ ಕಾಲದ ಬೆಳದಿಂಗಳಿನಂತಹ ಮೈಕಾಂತಿ ಹೀಗೆ ಬೇರೆ ಬೇರೆ ಹೆಸರುಗಳು ಸ್ವರಾದೇವಿ ಅಂದರೆ ಇಲ್ಲಿ ಒಂದು ಇನ್ನೊಂದು ಹೆಸರು ಸರಸ್ವತಿಗೆ ಸ್ವರ ವಾಕ್ ವಾಕ್ ದೇವಿ ಆಮೇಲೆ ಅವಳು ರಾಜಸಿ ರಜೋಗುಣಗಳು ಬ್ರಹ್ಮನುಗೂಡ ಸತಿ ದೇವಿ ದೇವಿಯು ಸತ್ವೋಮಯಿ ಅಂತೇಳಿ ತಿಳಿ ಸತ್ವರೂಪ ಅಥವಾ ಸ ಸತೀ ಲಕ್ಷ್ಮೀ ತಮೋಮಯಿ ಜ್ಞೇಯ ಲಕ್ಷ್ಮೀ ತಮೋ ಗುಣ ಉಳ್ಳವಳು ಹಾಗಾಗಿ ನೋಡಿ ಲಕ್ಷ್ಮೀ ಚಂಚಲೆ ಅಂತೇಳಿ ಹೇಳುವಂಥದ್ದು ಸಂಪತ್ತು ಅಂತಕ್ಕಂಥದ್ದು ಬರ್ತದೆ ಹೋಗ್ತದೆ ಒಂದು ಕಡೆ ನೆಲೆ ಸ್ಥಿರವಾಗಿ ನಿಲ್ಲುವುದಿಲ್ಲ ಚಂಚಲವಾದದ್ದು ಹಾಗಾಗಿ ಅದು ತಮೋಗುಣ ತಮೋಗುಣ ಚಂಚಲತ್ವದ ಕೂಡಿದ್ದು ಸ್ಥಿರತ್ವ ಅಲ್ಲ ಹಾಗೆ ಪರಮೇಶ್ವರಿ ಶಿವೇ ಈ ಮೂವರ ರುಪಗಳವಳು ಅಂತೇಳಿ ತಿಳಿಯಿ ತ್ರಿಪ ಶಿವಾ ಪರಾಶಕ್ತಿ ಪರಮೇಶ್ವರಿ ಏವಾ ಸತಿ ಭೂತ್ ಶಂಕರೇಣ ವಿವಾಹಿತ ಪಿತೃೇತನು ತಕ್ತಾ ಸ್ವದ್ ಯಜೌ ಈ ರೀತಿ ಶಿವೇ ಸತಿಯನಿಸಿ ಎನಿಸಿ ಶಂಕರನಧಾಂಗಿಯಾದಳು ತನ್ನ ತಂದೆಯಾದ ದಕ್ಷನ ಯಜ್ಞದಲ್ಲಿ ಆ ದೇಹವನ್ನು ತೊರೆದು ಪಿತೃಯಜ್ಞೆಯ ತನೂ ತೆಕ್ವ ಮತ್ತೆ ಅದನ್ನು ಸ್ವೀಕರಿಸದೇ ತನ್ನ ಸ್ಥಾನಕ್ಕೆ ತೆರಳಿದಳು ನ ಅದಾತ್ ತಾಮ್ ನಾದಾತ್ ತಾಮ್ ಅಂದರೆ ನ ಅದಾತ್ ನಾತ್ ತಾಮ್ ಅದಾತ್ ಅಂದರೆ ಕೊಟ್ಟಳು ಅಂತೇಳಿ ಆಗ್ತದೆ ಆದಾತ್ ಅಂದರೆ ಆದಾನ ಅಂದರೆ ಸ್ವೀಕಾರ ಅವಳು ಅದನ್ನು ನ ಆದಾತ್ ಸ್ವೀಕರಿಸಲಿಲ್ಲ ತಾಮ್ ಅದನ್ನು ಅಂದರೆ ಆ ಶರೀರವನ್ನು ಪುನಃ ಸ್ವೀಕರಿಸದೆ ತಾಮ್ ನ ನ ಆದಾತ್ ಅದನ್ನು ಪುನಃ ಆದಾನ ಮಾಡದೆ ಅಂದರೆ ಪರಿಗ್ರಹ ಮಾಡದೆ ಆ ಶರೀರವನ್ನು ಅಲ್ಲಿಗೆ ಇಲ್ಲಿಗೆ ತನ್ನ ಮೂಲ ಸ್ವರೂಪವೂ ಸೇರಿದ್ಲು ದಕ್ಷಯಜ್ಞದಲ್ಲಿ ದೇಹವನ್ನು ದೋರೆದ ನಂತರ ಪುನಶ್ಚ ಪಾರ್ವತಿ ಜಾತ ದೇವ ಪ್ರಾರ್ಥನೆಯ ಶಿವ ತಪಃಃಕೃತ್ವಾ ಸೂ ವಿಪುಲಂ ಪುನಃ ಶಿವಮಾಗತ ಅವಳು ಪುನಃ ದೇವತೆಗಳ ಪ್ರಾರ್ಥನೆಯಂತೆ ಆ ಶಿವೇ ಪರ್ವತರಾಜನ ಪುತ್ರಿಯಾಗಿ ಹಿಮವಂತನ ಪುತ್ರಿಯಾಗಿ ಹೈಮವತಿ ಅಥವಾ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿ ಅಂತೇಳಿ ಎನಿಸಿಕೊಂಡು ಗಿರಿಜೆ ಅಂತೇಳಿ ಹೇಳ್ತಾ ಗಿರಿಯಿಂದ ಹುಟ್ಟಿದ್ದು ಗಿರಿಗೆ ಹುಟ್ಟಿದ ಕಾರಣ ಗಿರಿ ಪರ್ವತ ಹಿಮಾನ ಹಿಮ ಹಿಮವಂತನ ಪುತ್ರಿ ಬಹುದೊಡ್ಡ ತಪಸ್ಸನ್ನು ಅವಳು ಮಾಡಿ ಮರಳಿ ಶಿವನನ್ನೇ ಪತಿಯಾಗಿ ಅವಳು ಹೊಂದುತ್ತಾಳೆ ತಸನಾ ಜಾತನ ಚ ಮುನೀಶ್ವರ ಕಾಳಿ ಕಾ ಭದ್ರಾ ಚಾಮುಂಡಾ ವಿಜಯ ಜಯ ಜಯಂತೀ ಚ ದುರ್ಗಾ ಭಗವತೀ ಕಾಮಾಖ್ಯಾ ಕಾಖ್ಯಾ ಕಾಮಖ್ಯಂ ಬಾಮಡ್ರಾನೀಸರ್ವಂಗಲ ಅವಳಿಗೆ ಅನೇಕ ಹೆಸರುಗಳಾದವು ಅವು ಯಾವುವು ಅಂದರೆ ಕಾಳಿ ಕಾಂಡಿ ಭದ್ರಾ ಚಾಮುಂಡಾ ವಿಜಯ ಜಯ ಜಯಂತೀ ಭದ್ರಕಾಳೀ ಚಂದ್ರಮತ್ತು ದೂರ್ಗಾ ಭಗವತಿ ಆಮೇಲೆ ಇ ಮತ್ತು ಕಾಮಖ್ಯಾ ಕಾಮದಾ ಅಂಬ ಮೃಡಾನಿ ಸರ್ವಮಂಗಲ ಮುಂತಾದ ಹೆಸರುಗಳು ಅವಳಿಗೆ ನಾಮಧೇಯಾನ್ಯೇಕಾನೇ ಭಕ್ತಿ ಮುಕ್ತಿಪ್ರದಾನಿ ಚ ಗುಣಕರ್ಮಾನುರೂಪಾಣಿ ಪ್ರಾಯಶಸ್ತತ್ರ ಪಾರ್ವತಿ ಭಕ್ತಿಯನ್ನು ಮುಕ್ತಿಯನ್ನು ನೀಡತಕ್ಕಂತಹ ಇತರ ಹೆಸರುಗಳು ಆಕೆಯ ಗುಣಗಳಿಗೂ ಅನುರೂಪವಾಗಿ ಅನೇಕವಾಗಿವೆ ಮುಕ್ಕಾಲು ಪಾಲು ಪಾರ್ವತಿ ಎಂಬ ಹೆಸರು ಹೆಚ್ಚು ಬಳಕೆಯಲ್ಲಿ ಇರತಕ್ಕಂತಹದ್ದು ಅನೇಕಾನಿ ಅನೇಕಾನುಕ್ತಿಮುಕ್ತಿ ಮುಕ್ತಿ ಪ್ರದಾನಿಚ ಗುಣಕರ್ಮಾನು ರೂಪಾ ಪ್ರಾಯಶಃ ತತ್ರ ಪಾರ್ವತಿ ಗುಣಮಯಸ್ತಥ ದೇವ್ಯೋ ಪ್ರಾಯಶಃ ತತ್ರ ಪಾರ್ವತಿ ಅಲ್ಲಿ ಪಾರ್ವತಿ ಅನ್ನೋದೇ ಪ್ರಸಿದ್ಧವಾದ ಹೆಸರು ಉಳಿದವುಳ್ಳಲ್ಲೂ ಆಯಾಯ ಅವಳ ಗುಣವನ್ನು ಪ್ರದರ್ಶನ ಮಾಡ್ತಕ್ಕಂಥ ಹೆಸರುಗಳು ಕಾಲಿಕಾ ಅಂದರೆ ಕಪ್ಪು ಬಣ್ಣದವಳು ಚಂಡಿಕಾ ಅಂದರೆ ಪ್ರಚಂಡವಾಗಿ ಅತ್ಯಂತ ರೌದ್ರ ರೂಪದಲ್ಲಿರತಕ್ಕಂಥವಳು ಭದ್ರಾ ಅಂದರೆ ಮಂಗಳಸೂರಗಳು ಚಾಮುಂಡ ಅಂದರೆ ಹಾಗೆ ಬೇರೆ ಬೇರೆ ರೀತಿ ಒಂದೊಂದು ಅರ್ಥ ಇದೆ ಒಂದೊಂದಕ್ಕೆ ಅವಳ ಗುಣ ಪ್ರದರ್ಶಿಸತಕ್ಕಂಥ ಹೆಸರುಗಳು ಹೆಚ್ಚಾಗಿ ಪಾರ್ವತಿ ಅಂತೇಳಿ ಅಂದರೆ ಪರ್ವತರಾಜನ ಪುತ್ರಿ ಅಂತೇಳಿ ಗುಣಮಯಸ್ತಥ ದೇವ್ಯೋ ದೇವಾ ಗುಣಮಯಾಸ್ತ್ರಯ ಮಿಲಿತ್ ವಿವಿಧ ಸೃಷ್ಟೇಶ್ಚಕೃಸ್ತೆ ಕಾರ್ಯ ಉತ್ತಮ ಸತ್ವರಜಸ್ತಮೋ ಗುಣಮಯರಾದಂತಹ ಈ ಮೂರು ದೇವಿಯರು ಯಾರು ಸರಸ್ವತಿ ಲಕ್ಷ್ಮೀ ಪಾರ್ವತಿಯರು ಬ್ರಹ್ಮ ವಿಷ್ಣು ಮಹೇಶ್ವರರು ಸೇರಿ ಸೃಷ್ಟಿ ಕಾರ್ಯವನ್ನು ಚೆನ್ನಾಗಿ ನಡೆಸಿದರು ಏಂ ಸೃಷ್ಟಿ ಪ್ರಕಾರಾಸ್ತೆ ವರ್ಣಿತೋ ಮುನಿ ಸುತ್ತಮಃ ಶಿವಾಜ್ಞಾ ವಿರಚಿತೋ ಬ್ರಹ್ಮಾಂಡಸ್ಯ ಮಯ ಅಖಿಲ ಹೋ ಓ ಮುನಿಶ್ರೇಷ್ಠನಾಥನಾರದನೇ ಶಿವನ ಅಪ್ಪಣೆಯಂತೆ ನಾನು ಬ್ರಹ್ಮಾಂಡವೆಲ್ಲವನ್ನೂ ಸೃಷ್ಟಿಸಿದ ಕ್ರಮವನ್ನು ಈಗ ನಿನಗೆ ಹೇಳಿದೆ ಪರಂ ಬ್ರಹ್ಮಶಿವಸೂಪಸ್ತ್ರಯಸ್ವರ ಅಹಂ ವಿಷ್ಣುಶ್ಚರುದ್ರಶ್ಚ ಗುಣಭೇದಾನುರೂಪತಃ ಶಿವನೇ ಪರಬ್ರಹ್ಮನು ಅಂತೇಳಿ ಹೇಳಲ್ಪಟ್ಟಿರತಕ್ಕಂಥವನು ಅಥವಾ ನಾವದನ್ನು ಇನ್ನೊಂದು ರೀತಿ ಹೇಳುವುದು ಪರಬ್ರಹ್ಮನನ್ನೇ ಶಿವ ಅಂತೇಳಿ ಹೇಳಿದ್ದಾರೆ ಶಿವ ಅಂದರೆ ಮಂಗಳ ಅಂತೇಳಿ ಲೋಕಕ್ಕೆ ಮಂಗಳವನ್ನು ಉಂಟು ಪರತತ್ವ ಪರಬ್ರಹ್ಮ ಈ ಮೂರು ತ್ರಿಮೂರ್ತಿಗಳು ವಾತನ ರೂಪಗಳು ಅಂತೇಳಿ ತಿಳಿ ಆ ಪರಬ್ರಹ್ಮ ಮೂಲ ಶಕ್ತಿಯ ಮೂರು ರೂಪಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಗುಣಭೇದದಿಂದ ನಾನು ವಿಷ್ಣು ಮಹೇಶ್ವರನು ಜನಿಸಿದೆವು ಅಂತೇಳಿ ಭಾವಿಸು ಶಿವಯಾರಮತೇ ಸ್ವೈರಂ ಶಿವಲೋಕೇ ಮನೋರಮೇ ಸ್ವತಂತ್ರ ಪರಮಾತ್ಮ ನಿರ್ಗುಣ ಸ ವೈ ತಯ ಪೂರ್ಣಾವತಾರೋ ಹಿ ರುದ್ರಸ್ಸಕ್ಷಿವೃತ ಕೈಲಾಸ ರಮ್ಯ ಪಂಚವಕ್ತಕಾರ ಬ್ರಹ್ಮಾಂಡ್ಯ ತೇತಸ್ತಿ ವೈ ನಂದರೆ ಸ್ವತಂತ್ರನು ಪರಮುರುಷನೋ ಗುಣಾತೀತನು ಸ್ವತಂತ್ರ ಪರಮತ್ಮಿ ನಿರ್ಗುಣ ಸ ಗುಣೋಪಿ ವೈ ಶಿವನು ಶಿವಯೊಡನೆ ಶಿವಯ ರಮತೆ ಸ್ವಚ್ಛಂದವಾಗಿ ಶಿವಲೋಕದಲ್ಲಿ ವಿಹರಿಸ್ತಾ ಇದ್ದಾನೆ ಶಿವಲೋಕೆ ಮನೋರಮೇ ರಮತೆ ಸಗುಣನಾದರೂ ಕೂಡ ಸಗುಣೋಪಿವೈ ರುದ್ರನು ಶಿವನ ಪೂರ್ಣಾವತಾರವಾದ ಕಾರಣ ಅಂದರೆ ಶಿವನ ಅವತಾರ ಇಲ್ಲಿ ಮಹೇಶ್ವರನಾಗಿ ಪ್ರಳಯ ಅಂದರೆ ಸಂಹಾರಕರ್ತೃವಾಗಿ ಹುಟ್ಟಿದ ಅವ ಸಗುಣನಾದರೂ ಕೂಡ ಶಿವನ ಪೂರ್ಣಾವತಾರ ಅವನಾದ ಕಾರಣ ಶಿವ ಸ್ವರೂಪವೇ ಅವನಿಗೆ ಇರದ ಇರುವ ಕಾರಣ ಅವನನ್ನು ಸಾಕ್ಷಾತ್ ಶಿವನೆಂದೇ ಭಾವಿಸಬೇಕು ತಸ ಪೂರ್ಣಾವತಾರೋ ಹಿ ರುದ್ರ ಸಾಕ್ಷಾತ್ ಶಿವಸ್ಮತಃ ಕೈಲಾಸೇ ಭವನಂ ರಮ್ಯಂ ಪಂಚವಕ್ತಾರ ಆ ಪಂಚಭಕ್ತರನ್ನು ಐದು ಮುಖರುಳ್ಳ ಮಹೇಶ್ವರನಿಗೆ ಕೈಲಾಸಲಿ ಬಹು ಮನೋಹರವಾದಂಥ ವಾಸಸ್ಥಾನವಿದೆ ಅದನ್ನು ಮಾಡಿಕೊಂಡವನು ವಾಸಸ್ಥಾನವನ್ನು ಕೈಲಾಸಿ ಭವನಂ ರಮ್ನಂಚ ಬ್ರಹ್ಮಾಂಡಸ ತಥಾನಾಶೆ ತಸ ನಾಶ ನ ಅಸ್ತಿ ಬ್ರಹ್ಮಾಂಡವೆಲ್ಲವೂ ಹಾಳಾಗಿ ಹೋದರೂ ನಾಶವಾಗಿ ಹೋದರೂ ಅದಕ್ಕೆ ನಾಶವೆಂಬುದಿಲ್ಲ ಕೈಲಾಸ ಸ್ಥಾನಕ್ಕೆ ಕೈಲಾಸ ನಾಶ ಇಲ್ಲ ಅಂತೇಳಿ ಹೇಳ್ತಾರೆ ಇದೇ ಶ್ರೀ ಶಿವಮಹಾಪುರಾಣೇ ದ್ವಿತೀಯ ರುದ್ರ ಸಂಹಿತಾಂ ಪ್ರಥಮ ಸೃಷ್ಟಿ ಉಪಾಖ್ಯಾನೆ ಬ್ರಹ್ಮನಾರದ ಸಂವಾದ ಸೃಷ್ಟಿವರ್ಣನೋ ನಾಮ ಷೋಡಶೋಧ್ಯಾಯ ಇಲ್ಲಿಗೆ ಶ್ರೀ ಶಿವಮಹಾಪುರಾಣದಲ್ಲಿ ಎರಡನೇದಾದಂತಹ ರುದ್ರ ಸಂಹಿತೆಯಲ್ಲಿ ಮೊದಲನೆಯ ಖಂಡವಾದ ಸೃಷ್ಟಿ ಬ್ರಹ್ಮನಾರದ ಸಂವಾದದಲ್ಲಿ ಸೃಷ್ಟಿವರ್ಣನ ಎಂತಕ್ಕಂಥ ಹದಿನಾರನೇ ಅಧ್ಯಾಯ ಮುಗಿಯಿತು ಇನ್ನು ಮುಂದೆ ಹದಿನೇಳನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರಿ ಓಂ ತತ್ಸತ್ ಶಿವಾರ್ಪಣಮಸ್ತಃ